ಿಶಿತಮೋ ಬಂಧಮೋಕ್ಷ ಯಸ್ಮ್ರಹ್ಮ್ರಭೃತಿಸರನರರೀಷಶತ್ರುವತ್ಮಕ ವಿಷ್ಣೋಸ್ತಮಸ್ತ ಸಕಲಗುಣನಿ ಸರ್ವೋಷವ್ಯಪೇತ ಪೂರ್ಣಾನವ್ಯೋ ಗುರುರವಿ ಪರಮಶ್ಚಿಂತೈತ ಮಹಂತ ಜನ್ಮಸ್ತೋನ್ಮಯಿತರತಾಷ್ವಿಸ್ವರೇನೆ ಕವ ಮುಖ್ಯಂತಸೂರಯ ತೇಜೋವಾರಿಮೃದ್ಯ ಯಥ ವಿಮಯ ಯತ್ರಸರ್ಗೋ ಮೃಷಾ ಧಾಂ ಸ್ವೇನ ಸದಾ ನಿರಸ್ತುಹಂ ಸತ್ಯೀಮ್ಞಾನವೈರಗ್ಯಪರೈಶ್ವರ್ಯಶಾಲಿನ ಆನಂದತೀರ್ಥಭಗವತ್ಪದನ್ ವಂದೇ ನಿರಂತರದನುಭಾಡಮೂಕೋಪಿ ವಗ್್ಮೀಜಮತಿರ ಜಂರ್ಜಾತೆಮೌಲಿ ಸಕಲವಚನಚೇತೋ ದೇವತ ಭಾರತೀಸ ಮಮವತಸೆ ನಿಧತ್ತಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯದು ನೋಸುಧಾಕೃಜಯ ಮುನೀನ್ ಶ್ರೀಪದಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧ ಕಮ್ತಿವಿಹರನ್ ಶ್ರೀವಾದಿರಿ ವಂದೇ ಹಂಸಪರನ್ ರಘುತ್ತಮಗುರೂನ್ ವೈದಗ್ಯವಾರಾಂನ ಶ್ರೀಸತ್ಯವ್ರತರೇಂದ್ರಮುನಿಪನ್ ಸದ್ಬೋಧಸ್ಯನಪ ಸತ್ಯಕರಬ್ಜೋತ್ಥಾ ಪಂಚಾಶದರ್ಷಪೂಜನ್ ಸತ್ಯ ಪ್ರಮೋದತೀರ್ಥಾರ್ಯೋ ವಿನ್ಯ್ಯಾಯಸುಧಾರತ ರಾಜಗವಂತ ಹರಿಂಪ್ರಾ ನಜನ್ ಆತ್ಮವಿತ್ತಶಾಂತಕವಿಜಿತ್ಮನ ಅನೇಕ ಪರಮಾತ್ಮನನ್ನು ಭಜನೆ ಮಾಡೋದಿಲ್ಲ ತಿರಸ್ಕಾರವನ್ನು ಮಾಡೋದಿಲ್ಲ ಉದಾಸೀನವಾಗಿರ್ತಾರೆ ಇನ್ನು ಅನೇಕ ಜನ ಪರಮಾತ್ಮನ ಭಜನೆಯನ್ನು ಮಾಡುವುದೆಲ್ಲ ಅಷ್ಟೇ ಅಲ್ಲ ತಿರಸ್ಕಾರವನ್ನು ಮಾಡುತ್ತಾರೆ ದ್ವೇಷವನ್ನು ಮಾಡುತ್ತಾರೆ ಇಂಥವರಿಗೆ ಆಗುವಂತಹ ಗತಿ ನಾನಾ ವಿಧವಾದ ಕಾಮಗಳಲ್ಲಿ ಆಸಕ್ತರಾಗಿ ಮನೋನಿಗ್ರಹ ಮಾಡದೇ ಇರುವ ಇವರ ಸ್ಥಿತಿ ಅವರ ಗತಿ ಯಾವುದು ಅಂತ ನಿಮಿ ರಾಜರು ಪ್ರಶ್ನೆ ಕೇಳುತ್ತಾರೆ ಚಮಸ ಉವಾಚ್ ಅದಕ್ಕೆ ಚಮಸರು ಹೇಳ್ತಾರೆ ಮುಖಬಾಹೂರು ಪಾದೆಭ್ಯ ಪುರುಷಶಾಶ್ರಮೈಸ್ ಸಹ ಚತ್ವರೋ ಜಜ್ಞಿರೇ ವರ್ಣಾಹ ಗುಣೈರ್ ವಿಪ್ರಾದಯಃಪ್ರಥಕ್ ಪರಮಾತ್ಮನ ಮುಖ ಬಾಹು ತೊಡೆ ಪಾದ ಈ ನಾಲ್ಕು ಅಂಗಗಳಿಂದ ನಾಲ್ಕು ವರ್ಣಗಳ ಜನ್ಮವಾಗಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮುಖದಿಂದ ಬ್ರಾಹ್ಮಣ ಬಾಹುಗಳಿಂದ ಕ್ಷತ್ರಿಯರು ಊರುಗಳಿಂದ ವೈಶ್ಯರು ಪಾದಗಳಿಂದ ಶೂದ್ರರು ಅವರವರು ಅಳವಡಿಸಿಕೊಳ್ಳಬೇಕಾದ ಗುಣಗಳು ಅವರವರ ಕರ್ಮಗಳನ್ನು ಭಗವಂತ ತಿಳಿಸಿಕೊಟ್ಟಿದ್ದಾನೆ ಅವುಗಳನ್ನು ತಾನು ಅವರನ್ನು ಹುಟ್ಟಿಸುವಾಗಲೇ ಹೇಳಿಕೊಟ್ಟದ್ದು ಹುಟ್ಟಿಸಿಕೊಟ್ಟದ್ದು ಶಮೋದಮಶ್ ತಪಶೌಚಂ ಕ್ಷಾಂತಿರಾರ್ಜಮೇವಚ ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯಂ ಬ್ರಹ್ಮಕರ್ಮಸ್ವಭಾವಜಂ ಶೌರ್ಯಂ ತೇಜೋಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಂ ಈಶ್ವರಭಾವಶ್ಚ ಕ್ಷಾತ್ರಂ ಕರ್ಮಸ್ವಭಾವಜಂ ಕೃಷಿ ಗೋರ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ ಅಂತ ಭಗವದ್ಗೀತೆಯಲ್ಲಿ ನಾಲ್ಕು ವರ್ಣದವರು ಮಾಡಬೇಕಾದದ್ದೇನು ಅಂತ ತಿಳಿಸಿಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಗುಣ ಎಂಬ ಪದದಿಂದ ಸ್ವೀಕಾರ ಮಾಡಬೇಕು ಅಂತ ತಾಮ್ರಭರಣಿ ಹೇಳುತ್ತಾರೆ ಅಂತಹ ನಾಲ್ಕೂ ವರ್ಣ ಇವುಗಳಿಗೆ ವಿಹಿತವಾದ ಕರ್ಮಗಳು ಅಳವಡಿಸಿಕೊಳ್ಳಬೇಕಾದ ಗುಣಗಳು ಇವುಗಳಿಂದ ಸಹಿತವಾಗಿ ಆ ವರ್ಣಗಳ ಸೃಷ್ಟಿಯನ್ನು ಮಾಡಿದ್ದಾನೆ ಆಶ್ರಮಗಳ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂಬ ಆಶ್ರಮಗಳನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಆದರೆ ಇದನ್ನು ತಿಳಿಯಬೇಕು ನಮ್ಮ ವರ್ಣ ನಮ್ಮ ಆಶ್ರಮ ಇವುಗಳನ್ನು ಉತ್ಪಾದನೆ ಮಾಡಿ ನಮಗೆ ಇಂತಹ ಕರ್ಮಗಳನ್ನು ಮಾಡಬೇಕು ಅಂತ ವಿಧಾನ ಮಾಡಿದವನು ಭಗವಂತ ಆ ಭಗವಂತನನ್ನು ನಾವು ಮರೆಯಬಾರದು ಅವನು ಉಪಕಾರವನ್ನ ಸ್ಮರಿಸಬೇಕು ಮಾತ್ರವಲ್ಲ ಅವನು ಯಾವ ಕರ್ಮಗಳನ್ನು ಮಾಡುವುದಕ್ಕೆ ನಮಗೆ ಆದೇಶ ಮಾಡಿದ್ದಾನೋ ಅದನ್ನು ಪರಿಪಾಲನೆ ಮಾಡಬೇಕು ಅಂತ ತಿಳಿದು ಮಾಡಿದರೆ ಅವನಿಗೆ ಸದ್ಗತಿ ಮಾಡದೇ ಇದ್ದರೆ ಮಾತ್ರ ಅವನಿಗೆ ಅಧೋಗತಿಯೇ ಆಗತ್ತೆ ನೀವು ಕೇಳಿದ ಪ್ರಶ್ನೆ ಏನು ಅಂಥವರಿಗೇನು ಗತಿಯಾಗತ್ತೆ ಅಂತ ಅವರಿಗೆ ಅಧೋಗತಿಯೇ ಬರೀ ಉದಾಸೀನವಾಗಿದ್ದರೆ ನರಕಕ್ಕೆ ಹೋಗ್ತಾನೆ ದ್ವೇಷವನ್ನು ಮಾಡಿದರೆ ತಮಸ್ಸಿಗೆ ಹೋಗ್ತಾನೆ ಒಟ್ಟು ಅಧೋಗತಿ ಮಾತ್ರ ನಿಶ್ಚಿತ ಯಶಾಂ ಪುರುಷ ಸಾಕ್ಷಾತ್ ಆತ್ಮಪ್ರಭವಮೀಶ್ವರಂ ನ ಭಜಂತ ಅವಜಾನಂತ ಸ್ಥಾನಭ್ರಷ್ಟಾ ಪತನ್ಯ ಆತ್ಮಪ್ರಭವಂ ನಮ್ಮೆಲ್ಲರಿಗೆ ಉತ್ಪಾದಕನಾದ ವರ್ಣಾಶ್ರಮಗಳಿಗೆ ಸೃಷ್ಟುವಾದ ಆ ಭಗವಂತನನ್ನು ಯಾರೂ ಭಜನೆ ಮಾಡೋದಿಲ್ಲ ಅವರು ಅಧಃ ನರಕಕ್ಕೆ ಹೋಗ್ತಾರೆ ಅವಜಾನಂತಿ ತಿರಸ್ಕಾರವನ್ನ ಮಾಡುತ್ತಾರೆ ಅವರು ಪತತ್ಯಧ ತಮಸ್ಸಿಗೆ ಹೋಗ್ತ ದೂರೇ ಹರಿಕಥಾ ಕೇಚಿತ್ ದೂರೆ ಚಾಚ್ಯುತ ಕೀರ್ತನಾ ಸ್ತ್ರೀಯಶೂದ್ರಾದಯಶ್ಚವ ತೇನು ಕಂಪ್ಯಾ ಭವಾದೃಶ್ ಇನ್ನು ಕೆಲವರಿದ್ದಾರೆ ಅವರಿಗೆ ವೇದವನ್ನು ಓದುವಂತಹ ಅಧಿಕಾರ ಇಲ್ಲ ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ ಶೂದ್ರಾದಿಗಳಿಗೂ ವೇದಾಧಿಕಾರ ಇಲ್ಲ ವೇದಾಧಿಕಾರವಿಲ್ಲ ಅಂದ ಮಾತ್ರಕ್ಕೆ ಅವರಿಗೆ ಮೋಕ್ಷವಾಗುವುದಿಲ್ಲ ಅಂತಲ್ಲ ಅವಶ್ಯವಾಗಿ ವೇದದಿಂದ ಅವರು ಭಗವಂತನ ವಜನೆ ಮಾಡುವುದಕ್ಕೆ ಸಾಧ್ಯವಾಗದಿದ್ದರೂ ಇತಿಹಾಸ ಪುರಾಣಾದಿಗಳ ಶ್ರವಣವನ್ನು ಮಾಡಿ ಭಗವಂತನ ಮಹಿಮೆಯನ್ನು ತಿಳಿದುಕೊಂಡು ಅವಶ್ಯವಾಗಿ ಅವರೂ ಕೂಡ ಶ್ರೇಷ್ಠವಾದ ಗತಿಯನ್ನು ಹೊಂದಬಹುದು ಮೋಕ್ಷವನ್ನು ಪಡೆಯಬಹುದು ಆದರೆ ಭಗವಂತ ಕೆಲವರಿಗೆ ಕೆಲವು ಮಾರ್ಗಗಳನ್ನು ವಿಧಾನ ಮಾಡಿದ್ದಾನೆ ತ್ರೈವರ್ಣಿಕರಿಗೆ ಪುರುಷರಿಗೆ ವೇದವನ್ನು ಓದಿ ವೇದಾಧ್ಯಯನದ ಮೂಲಕವಾಗಿ ಭಗವಂತನನ್ನು ತಿಳಿದು ಪರಮಾತ್ಮನ ಅನುಗ್ರಹವನ್ನ ಪಡೆಯುವುದಕ್ಕೋಸ್ಕರ ಮೋಕ್ಷವನ್ನು ಪಡೆಯುವುದಕ್ಕೋಸ್ಕರ ಆದೇಶವನ್ನು ನೀಡಿದ್ದಾನೆ ಇನ್ನಿತರರಿಗೆ ಶೂದ್ರಾದಿಗಳಿಗಾಗಲಿ ಸ್ತ್ರೀಯರಿಗಾಗಲಿ ಇತಿಹಾಸ ಪುರಾಣಾದಿಗಳ ಶ್ರವಣವನ್ನು ಮಾಡುವ ಮೂಲಕ ಅವುಗಳನ್ನು ವೇದಾಂತೆ ಕರೆದಿದ್ದಾರೆ ಆ ಮಾತು ಬೇರೆ ಇತಿಹಾಸ ಪುರಾಣ ಪಂಚಮೋ ವೇದಾಂ ವೇದ ಆದರೆ ಈ ನಾಲ್ಕು ವೇದಗಳನ್ನು ಬಿಟ್ಟು ಪಂಚಮ ವೇದ ಏನಿದೆ ಅದರ ಶ್ರವಣವನ್ನು ಮಾಡಿ ಭಗವಂತನ ಮಹಿಮೆಯನ್ನು ತಿಳಿದು ಅವರ ಸದ್ಗತಿಯನ್ನು ಪಡೆಯಬೇಕು ಅಂತ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ ಯಾರು ವೇದಗಳ ಮೂಲಕವಾಗಿ ಭಗವಂತನ ಭಜನೆಯನ್ನು ಮಾಡೋದಿಲ್ಲ ದೂರೇ ಹರಿಕಥಾಕೇಚಿತ ದೂರೇ ಚ ಅಚ್ಯುತ ಕೀರ್ತನಾ ಪರಮಾತ್ಮನನ್ನು ವೇದಗಳ ಮೂಲಕ ತಿಳಿಯದೇ ಇದ್ದವರು ವೇದಗಳ ಮೂಲಕ ಕೀರ್ತನ ಮಾಡದೇ ಇದ್ದವರು ಅಂತಹ ಸ್ತ್ರೀಯ ಶೂದ್ರಾದಯಶ್ಚವ ಅವರು ಮುಕ್ತಿಯೋಗ್ಯರಲ್ಲ ಅಂತ ತಿಳಿಯಬೇಡಿ ತೇ ಅನುಕಂಪ್ಯಾಶ್ಚವಾದೃಶ್ ಅಂಥವರೂ ಕೂಡ ನಿಮ್ಮಂತಹ ಸಜ್ಜನರಿಗೆ ಅನುಕಂಪ್ಯರೆ ಅವರಿಗೂ ಯೋಗ್ಯವಾದ ಮಾರ್ಗವನ್ನು ತಿಳಿಸಿ ಅವರಿಂದ ಸಾಧನೆಯನ್ನು ಮಾಡಿಸಿದಾಗ ಅವರು ಸದ್ಗತಿಯನ್ನು ಹೊಂದುತ್ತಾರೆ ಎಂತ ತೊಂದರೆ ಇಲ್ಲ ವಿಪ್ರೋ ರಾಜ್ಯವೈಶ್ಯೌಚ ಹರೇ ಪ್ರಾಪ್ತ ಪದಾಂತಿಕಂ ಶ್ರೌತೆ ಜನ್ಮನಾಪಿ ಮುಹ್ಯಂತ್ಯ ಅಮ್ನಾ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ವೇದವನ್ನ ಓದುವ ಅಧಿಕಾರವನ್ನ ಪಡೆದಿದ್ದಾರೆ ಇಷ್ಟಾಗಿದ್ದರೂ ಕೂಡ ಅನೇಕ ಜನ್ಮಗಳ ಪುಣ್ಯದಿಂದ ಈ ಮಾನವ ಜನ್ಮ ಅದರಲ್ಲಿಯೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಾಗಿ ತ್ರೈವರ್ಣಿಕರಾಗಿ ಹುಟ್ಟುವ ಮಹಾಭಾಗ್ಯವನ್ನು ಪಡೆದೂ ಕೂಡ ಜನ್ಮಾಂತರದ ಕರ್ಮದಿಂದ ಅವರು ಕೆಲವೊಮ್ಮೆ ಮುಗ್ಧರಾಗ್ತಾರೆ ಮೋಹವನ್ನು ಹೊಂದುತ್ತಾರೆ ಏನು ಮೋಹ ಅಮನಾಯವಾದಿನಃ ಮೊನ್ನೆ ದಿವಸ ಬಂದ ಹಾಗೆ ವೇದ ವಾದೋ ವಿಷಯಕತ್ವಂಚ ಮುಖತೋವಚನಂ ಸ್ಮೃತಂ ಅಂತ ಆಮ್ನಾಯದ ವಾದ ಮೇಲ್ನೋಟದ ಅರ್ಥ ಏನಿದೆ ಅದನ್ನು ಮಾತ್ರ ತಿಳಿದುಕೊಂಡು ಮೋಹಿತರಾಗ್ತಾರೆ ಸ್ವರ್ಗಕ್ಕಾಗಿ ಯಜ್ಞವನ್ನು ಮಾಡಬೇಕು ಉತ್ರಪೌತ್ರಾದಿಗಳಿಗಾಗಿ ಮಳೆ ಬೆಳೆ ಕಾಳು ಇವುಗಳಿಗೋಸ್ಕರವಾಗಿ ಯಜ್ಞಾದಿಗಳನ್ನು ಮಾಡಬೇಕು ಅಂತನ್ನುವ ವೇದದ ಆಪಾತ ಪ್ರತೀತ ಅರ್ಥವನ್ನೇ ನಿಜಾಂತ ಭಾವಿಸಿ ಹಾಗೇ ಅನುಷ್ಠಾನವನ್ನು ಮಾಡ್ತಾ ಮೋಕ್ಷಕ್ಕಾಗಿ ಭಗವಂತನನ್ನು ಭಜಿಸುವುದನ್ನು ಬಿಟ್ಟು ಬಿಡ್ತಾರೆ ಅಲ್ಲ ಹಾಗೆ ಆಕೆ ಬಿಡ್ತಾರೆ ಅವರು ಸರಿಯಾದ ತಿಳುವಳಿಕೆ ಇಲ್ವೇ ತಿಳುವಳಿಕೆ ಇಲ್ಲ ಕರ್ಮಣ್ಯಕೋವಿದಾಹ ನಿಷ್ಕಾಮ ಕರ್ಮವನ್ನು ಮಾಡಿ ಭಗವಂತನನ್ನು ನಾವು ಅದರಿಂದ ಹೊಂದಬಹುದು ಅಂತನ್ನುವ ತಿಳುವಳಿಕೆ ಸ್ವಂತ ಇಲ್ಲ ಸ್ವಂತ ಇರೋದೇ ಇಲ್ಲ ಗುರುಗಳ ಉಪದೇಶದಿಂದಾದರೂ ಅದನ್ನು ಅರ್ಥ ಮಾಡಿಕೊಳ್ಳಬಹುದಲ್ಲ ಅಂದರೆ ಸ್ತಬ್ಧಾಹ ಸೊಕ್ಕು ಬಹಳ ಒಬ್ಬರ ತಲೆ ಒಬ್ಬರ ಎದುರಿಗೆ ತಲೆವಾಗಿ ನನಗಂತೂ ಹೀಗೆ ತಿಳಿದಿದೆ ಇದು ಸರಿಯೋ ತಪ್ಪೋ ನೀವು ಹೇಳಿಂದು ಕೇಳಿದರೆ ಪಾಪ ಹೇಳ್ತಾರೆ ಗುರುಗಳು ಹೋಗೋದೇ ಇಲ್ಲ ಗುರುಗಳ ಹತ್ರ ನನಗೆಲ್ಲ ಅರ್ಥ ಆಗ್ತದಲ್ಲ ಯಾಕೆ ಗುರುಗಳ ಹತ್ರ ಹೋಗಬೇಕು ಅಂತ ಕೋವಿದತ್ವ ಇಲ್ಲ ಇನ್ನೊಬ್ಬರ ಹತ್ರ ಕೇಳೋಣ ಅಂದರೆ ಸ್ತಬ್ಧ ಅಹಂಕಾರ ಇದೆ ಮೂರ್ಖಾಹ ಜ್ಞಾನ ಇಲ್ಲ ಪಂಡಿತ ಮಾನಃ ಜ್ಞಾನ ಇಲ್ಲದೆ ತಪ್ಪಿರಲಿಲ್ಲ ಆದರೆ ಪಂಡಿತ ಅಂತ ತಿಳ್ಕೊಂಬಿಟ್ಟಿದ್ದಾನೆ ಜ್ಞಾನ ಇಲ್ಲ ಪಂಡಿತ ಅಂತ ತಿಳಿದುಕೊಂಡಿದ್ದಾನೆ ಅಹಂಕಾರ ಇದೆ ವಿನಯ ಇಲ್ಲ ಹೀಗಾಗಿ ಅವರಿಗೆ ಕೊನೆಯವರೆಗೂ ನಿಜವಾದ ಕರ್ಮದ ರಹಸ್ಯ ಏನು ಅಂತ ಗೊತ್ತೇ ಆಗೋದಿಲ್ಲ ವದಂತಿ ವಾದಕಾನ್ ಚಾಟುಕಾನ್ ಎರಡೂ ಪಾಠ ಇದೆ ವದಂತಿ ಚಾಟುಕಾನ್ ಮೂಢಾಹ ಯಯಾ ಮಾಧ್ಯತ್ಸುಕಾಹ ಏನೇನೋ ಸಕಾಮವಾದ ಕರ್ಮಗಳನ್ನು ಅನೇಕ ಕರ್ಮಗಳ ಫಲವನ್ನು ಪ್ರತಿಪಾದನೆ ಮಾಡುವ ವೇದಗಳಿಂದ ಮೋಹಿತರಾಗಿ ಆ ಕರ್ಮಗಳ ಫಲದಲ್ಲಿಯೇ ಉತ್ಸುಕರಾಗಿ ಅಂತಹ ಮಾತುಗಳನ್ನೇ ಆಡತಾ ಹೋಗ್ತಾರೆ ರಜಸಾ ಘೋರ ಸಂಕಲ್ಪ ಕಾಮುಕ ಅಭಿಮನ್ಯವಹ ದಾಂಭಿಕಾ ಮಾನಿನಃ ಪಾಪಾ ವಿಹಸಂತಿ ಅಚ್ಯುತ ಪ್ರಿಯಾನ್ ಇವರು ತಾವು ಹಾಳಾಗೋದು ಅಷ್ಟೇ ಅಲ್ಲದೆ ಇವರು ಮಾಡೋ ದೊಡ್ಡ ಅಪರಾಧ ಅಂದರೆ ಯಾರು ನಿಜವಾದ ಭಗವದ್ಭಕ್ತರು ನಿಷ್ಕಾಮಕರ್ಮವನ್ನು ಮಾಡುತ್ತಾರೆ ಯಾವುದೇ ಲೌಕಿಕವಾದ ಐಹಿಕ ಅಥವಾ ಪಾರಲೌಕಿಕವಾದ ಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡಿರೋದಿಲ್ಲ ವಿಷ್ಣುವಿನ ಅನುಗ್ರಹ ಮಾತ್ರ ಸಾಕು ಅಂತ ಭಗವಂತನಲ್ಲಿ ಭಕ್ತಿಯನ್ನು ಮಾತ್ರ ಮಾಡ್ತಾ ಕರ್ಮಗಳನ್ನು ಮಾಡ್ತಿರ್ತಾರೆ ಅಂಥವರನ್ನು ನೋಡಿ ಅಪಹಾಸ ಮಾಡ್ತಾರೆ ಇವರಿಗೇನು ಗೊತ್ತು ಏನು ಗೊತ್ತಿಲ್ಲ ಏನು ಕೇಳಿದರೆ ಬೇರೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮಂತ ಇಷ್ಟೇ ಅಂತಾರೆ ಎಷ್ಟು ತರಹದ ಫಲಗಳು ಈ ಕರ್ಮದಿಂದ ನಾವು ಪಡೆದುಕೊಳ್ಳಬಹುದು ಗೊತ್ತೇ ಇಲ್ಲ ಅಜ್ಞಾನಿಗಳು ಎಷ್ಟೋ ಜನ ಹಾಗೆ ವ್ಯವಹಾರದಲ್ಲಿ ನಾವು ಹೇಳ್ತೇವಲ್ಲ ಇದೇ ವಸ್ತುವನ್ನು ತೆಗೆದುಕೊಂಡು ಎಷ್ಟು ಲಾಭ ಮಾಡಿಕೊಳ್ಬೋದು ಗೊತ್ತಿಲ್ಲ ಸುಮ್ಮನೆ ಹಾಳು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತೇವಲ್ಲ ಹಾಗೆ ಶಗಣೆ ಇದೆ ಸುಮ್ಮನೆ ಚಲ್ಲಿಬಿಡ್ತಾರೆ ಹೊರಗೆ ತೆಂಗಿನ ಜುಬ್ರ ಇದೆ ಹಾಳು ಮಾಡಿಬಿಡ್ತಾರೆ ಇದರಿಂದ ಎಷ್ಟು ಕೆಲಸ ಉಪಯೋಗ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳ್ತಿರ್ತಾರಲ್ಲ ಅವು ನಾನಾ ರೀತಿಯ ಉಪಯೋಗಗಳನ್ನು ಮಾಡಿಕೊಳ್ಬೋದು ಅಂತ ಹಾಗೆ ಅವರು ಇವ್ರಿಗೆ ಏನು ಗೊತ್ತಿಲ್ಲ ಅಜ್ಞಾನಿಗಳು ಪಾಪ ಇದೇ ಕರ್ಮಗಳನ್ನು ಮಾಡಿ ಎಂತಹ ಭೋಗ ಎಂತಹ ವೈಭವವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಆದರೆ ಆ ತರಹದ ಸಂಕಲ್ಪ ಮಾಡಲಿಕ್ಕೆ ಇವರಿಗೆ ಬರೋದಿಲ್ಲ ಬರೀ ದೇವರ ಅನುಗ್ರಹ ಆದರೆ ಸಾಕು ಅಂತಾರೆ ಹೀಗಾಗಿ ಇದು ಯಾವುದೂ ಸಿಗೋದೇ ಇಲ್ಲ ಇವರಿಗೆ ಅಂತ ಅಪಹಾಸ ಮಾಡ್ತಾರೆ ವಿಹಸಂತಿ ಅಚ್ಯುತ ಪ್ರಿಯಾನ್ ವದಂತಿ ತೇನ್ಯೋನ್ಯ ಮುತಶ್ರಿಯ ಗೃಹೇಶು ಮೈಥುನ್ಯ ಪರೇಶು ಚಾಶಿಷ ಯಜಂತಿ ಅಸೃಷ್ಟಾನ್ನ ವಿಧಾನದಕ್ಷಿಣಾ ವೃತ್ತೈ ಪರಂ ಘ್ನಂತ ಪಶೂನ ತದ್ವಿಧ ಉಪಾಸಿತ ಉಪಾಸಿತಶ್ರಿಯ ಅನ್ಯೋನ್ಯಂ ತೇ ವದಂತ ಶ್ರೀಲಕ್ಷ್ಮೀಶ್ರೀತತ್ವವನ್ನು ಮಾತ್ರ ಉಪಾಸನೆ ಮಾಡ್ತಾರೆ ಗೃಹೇಶು ಮೈಥುನ್ಯ ಪರೇಶು ಚ ಆಶುಷ ಕೇವಲ ಭೋಗಪ್ರಧಾನವಾದಂತಹ ಗೃಹಸ್ಥಾಶ್ರಮಜೀವನದಲ್ಲಿ ಆಸಕ್ತರಾಗಿ ಆಶಿಷ ಅನ್ಯೋನ್ಯಂ ಈ ಕರ್ಮಗಳನ್ನು ಮಾಡೋಣ ಇಂತಹ ಲಾಭವನ್ನು ಪಡೆದುಕೊಳ್ಳೋಣ ಹಣ ಸಂಪಾದನೆ ಮಾಡೋಣ ಭೋಗ ಮಾಡೋಣ ಮಕ್ಕಳನ್ನು ಪಡೆಯೋಣ ಇದೇ ಹರಟೆ ಹೊಡಿತಾರೆ ಬೇರೆ ಮಾತೇ ಇಲ್ಲ ಅವರು ಒಂದು ಕಡೆಗೆ ಸೇರಿದರೆ ಯಜ್ಞ ಆಘಾತಗಳನ್ನು ಮಾಡುತ್ತಾರೆ ಮಾಡಿದರೂ ಅಸೃಷ್ಟ ಅನ್ನ ವಿಧಾನ ದಕ್ಷಿಣ ಅನ್ನದಾನ ಮಾಡೋದಿಲ್ಲ ವಿಧಾನ ಸರಿಯಾಗಿರೋದಿಲ್ಲ ದಕ್ಷಿಣೆ ಕೊಡೋದಿಲ್ಲ ವಿಹಿತವಾದ ರೀತಿಯಲ್ಲಿ ಇಂಥವರು ವೃತ್ತಿ ಪರಂ ಘ್ನಂತಿ ಪಶು ತಮ್ಮ ಬದುಕಿಗಾಗಿ ತಮ್ಮ ಮನಸ್ಸಿಗೆ ಬಂದ ಅನೇಕ ಫಲಗಳಿಗಾಗಿ ಪಶುಗಳ ಹಿಂಸೆಯನ್ನು ಮಾಡುತ್ತಾರೆ ಯಜ್ಞ ಅನ್ನುವ ಹೆಸರಿನಲ್ಲಿ ಅತದ್ವಿಧ ಏನಪ್ಪ ಗೊತ್ತೇ ಇಲ್ಲ ಬಹಳ ಸೂಕ್ಷ್ಮ ಇದೆ ಎಲ್ಲಿಯೂ ಸಿಗೋದಿಲ್ಲ ಆ ಪರಬ್ರಹ್ಮ ಎಂಬ ವಸ್ತು ಅಮನ ಬಗ್ಗೆ ಹೇಳುವವರು ಕೇಳುವವರು ಯಾರು ಇಲ್ಲೇ ಇಲ್ಲ ಅಂದರೆ ಮಾತು ಬೇರೆ ತತ್ ಪ್ರಸಿದ್ಧನ ಪ್ರಸಿದ್ಧನಾದ ಭಗವಂತ ವೇದಗಳಲ್ಲಿ ಪ್ರಸಿದ್ಧ ಶಾಸ್ತ್ರಗಳಲ್ಲಿ ಪ್ರಸಿದ್ಧ ವೇದಗಳನ್ನು ಶಾಸ್ತ್ರಗಳನ್ನು ಉಪದೇಶ ಮಾಡಲಿಕ್ಕೆ ಸಜ್ಜನರು ಬೇಕಾದಷ್ಟು ಜಗತ್ತಿನಲ್ಲಿದ್ದಾರೆ ಇಷ್ಟಿದ್ದರೂ ಅತದ್ವಿಧ ಪ್ರಸಿದ್ಧನಾದರು ಆ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳದೇ ಇದ್ದವರು ತತ್ಸವಿತುರ್ವರೆಣ್ಯಂ ಆತತ ಪ್ರಸಿದ್ಧನಾದ ಸರ್ವವ್ಯಾಪ್ತನಾದ ಭಗವಂತನನ್ನು ತಿಳಿದುಕೊಳ್ಳದೆ ಕೇವಲ ಭೋಗಗಳ ಮಾತನ್ನೇ ಆಡ್ತಾ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಮಾತ್ರ ಪಶುಗಳ ಹಿಂಸೆಯನ್ನು ಮಾಡುವವರೇನಿದ್ದಾರೋ ಅಂಥವರು ಅಧೋಗತಿಯನ್ನು ಹೊಂದುತ್ತಾರೆ ಅಂತ ಅದಕ್ಕೆ ಆಚಾರ್ಯರು ತಾತ್ಪರ್ಯ ಬರೀತಾರೆ ಅಲ್ಲ ಲಕ್ಷ್ಮೀ ಉಪಾಸನೆ ಮಾಡಿದರೆ ಅಧೋಗತಿ ಅಂತ ಹೇಳ್ತೀರಾ ಲಕ್ಷ್ಮೀ ಉಪಾಸನೆ ಮಾಡಿದರೆ ಸದ್ಗತಿಯೇ ಆಗಬೇಕಲ್ಲ ಶ್ರಿಯಂ ವಸಾನಾಹ ಅಂದರೆ ಉಪಾಸನ ಮಾಡುವವರು ಅಮೃತತ್ವಮ ಎನ್ನಂತಿದೆ ಹೀಗಿರುವಾಗ ಲಕ್ಷ್ಮೀ ಉಪಾಸನೆ ಮಾಡಿದರೆ ಅಧೋಗತಿ ಹೇಗೆ ಅದರಲ್ಲಿ ಎರಡಿದೆ ವಿಷ್ಣು ಭಕ್ತರೇ ಆಗಿ ಲಕ್ಷ್ಮಿಯನ್ನು ಮೊದಲಿಗೆ ಉಪಾಸನೆ ಮಾಡಿ ಆಮೇಲೆ ಲಕ್ಷ್ಮೀ ಸಹಿತ ನಾರಾಯಣನನ್ನು ಉಪಾಸನೆ ಮಾಡಿ ಮೋಕ್ಷವನ್ನು ಹೊಂದುವವರೂ ಇದ್ದಾರೆ ಸ್ವಲ್ಪ ಕಷ್ಟಮಾರ್ಗ ಅದು ಹನ್ನೆರಡನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಕ್ಲೇಶೋಧಿಕ ತರಸ್ತೇಶಾಮ್ ಅವ್ಯಕ್ತ ಆಸಕ್ತ ಸಾಮ್ ಕಷ್ಟ ಆದರೂ ಅಡ್ಡಿ ಇಲ್ಲ ಮೋಕ್ಷವನ್ನು ಹೊಂದಾರೆ ಯಾಕೆಂದರೆ ವಿಷ್ಣುಭಕ್ತರಾಗಿರ್ತಾರೆ ಮೊದಲಿಗೆ ಸ್ವಲ್ಪ ವಿಷ್ಣುಭಕ್ತಿ ಇದ್ದೇ ಇರುತ್ತದೆ ಲಕ್ಷ್ಮೀ ಉಪಾಸನೆಯನ್ನು ವಿಶೇಷವಾಗಿ ಮಾಡುತ್ತಾರೆ ಮತ್ತೆ ಕೊನೆಗೆ ವಿಷ್ಣುವಿನ ಉಪಾಸನೆಯನ್ನು ಮಾಡಿ ಆ ವಿಷ್ಣುವಿನ ಅಧೀನಳಾಗಿದ್ದಾಳೆ ಅಂತ ತಿಳಿದು ಮೋಕ್ಷವನ್ನು ಹೊಂದ್ತಾರೆ ಇವರು ಅಂಥವರಲ್ಲ ಇವರು ಇವರು ಶ್ರೀಯೇವಶ್ಯುಪಾಸತೆ ವಿಷ್ಣುವನ್ನು ಬಿಟ್ಟೇ ಬಿಡ್ತಾರೆ ಬರೀ ಲಕ್ಷ್ಮೀ ಉಪಾಸನೆ ಮಾಡ್ತಾರೆ ಅವರಿಗೆ ಸದ್ಗತಿ ಆಗೋದೇ ಇಲ್ಲ ಏತು ವಿಷ್ಣು ಅವಜ್ಞಾಯ ವಿಷ್ಣುವನ್ನ ತಿರಸ್ಕರಿಸಿ ಶ್ರಿಯಮೇವಹ ಹ್ಯುಪಾಸತೆ ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡುತ್ತಾರೆ ತಿರಸ್ಕಾರ ಮಾಡದೇ ಇದ್ದರೂ ಉಪೇಕ್ಷವಾ ಪರಮಾತ್ಮನನ್ನು ಉದಾಸೀನ ಮಾಡಿ ಲಕ್ಷ್ಮಿಯನ್ನು ಮಾತ್ರ ಉಪಾಸನೆ ಮಾಡುತ್ತಾರೆ ಎರಡರ ಪೈಕಿ ಒಂದು ತಿರಸ್ಕಾರ ಅಂದರೆ ಅನೇಕ ರೀತಿ ಇದೆ ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣಗುಣತ ತಥಾ ಸಾಮ್ಯಾಧಿಕ್ ತದನ್ನೇಷಾಂ ಇತ್ಯಾದಿಯಾಗಿ ಹೇಳಿದ ಭಗವದ್ಭಕ್ತರ ದ್ವೇಷ ಭಗವಂತನಲ್ಲಿ ಐಕ್ಯವನ್ನು ಚಿಂತನೆ ಮಾಡೋದು ಸಾಮ್ಯವನ್ನ ಚಿಂತನೆ ಮಾಡೋದು ತಾರತಮ್ಯಕ್ಕೆ ವ್ಯತ್ಯಾಸವಾಗಿ ಭಾವಿಸೋದು ಇವುಗಳೆಲ್ಲ ದ್ವೇಷ ಈ ತರಹದ ಮಾಡಿ ಲಕ್ಷ್ಮಿಯನ್ನು ಮಾತ್ರ ಉಪಾಸನೆ ಮಾಡಿದರಂತೂ ತಮಸ್ಸೆ ಪರಮಾತ್ಮನ ಬಗ್ಗೆ ಉದಾಸೀನ ಇದ್ದು ದ್ವೇಷವನ್ನು ಮಾಡೋದಿಲ್ಲ ಭಕ್ತಿಯನ್ನು ಮಾಡೋದಿಲ್ಲ ಲಕ್ಷ್ಮಿಯನ್ನು ಮಾತ್ರ ಉಪಾಸನೆ ಮಾಡ್ತಾರೆ ಅಂಥವರಿಗೆ ನರಕಾದಿಯಾನರ್ಥಗಳಾಗುತ್ತೆ ಉಪೇಕ್ಷವಾಹರಿಮಿತೇತು ಭೂತ್ವ ಯಾಜ್ಯಾಹ ಯಜ್ಞಾಗಾದಿಗಳನ್ನು ಮಾಡುವವರಾದರೂ ಪತಂತ್ಯ ನೋಡೋದಕ್ಕೆ ಏನ್ ಧಾರ್ಮಿಕರು ಎಷ್ಟು ಯಜ್ಞ ಎಷ್ಟು ಹವನ ಏನು ದಾನ ಧರ್ಮಗಳನ್ನು ಮಾಡ್ತಾರೆ ಅಂತ ಅನಿಸ್ತದೆ ಆದರೆ ಅವರಿಗೆ ಅಧೋಗತಿಯೇ ಆಗ್ತದೆ ಇವೃತ್ತಿ ಸಂಹಿತಭೂತ್ಯಜನೆಯ ವಿಜ್ಯತ್ಯಗೇನ ರುಪೇಣ ಬಲೇನ ಕರ್ಮಣ ಜಾತಸ್ಮಯೇನಾಂಧೀಯ ಸಹೇಶ್ವರನ್ ಸತೋ ಮನ್ಯಂತೆ ಹರಿ ಪ್ರಿಯನ್ ಸಜ್ಜನರು ತಮಗೆ ಯಾವುದೇ ವಿಧವಾದಂತಹ ಐಶ್ವರ್ಯ ಭೋಗ ಇದ್ದರೂ ವಿನಯದಿಂದ ಇದೆಲ್ಲ ದೇವರು ಕೊಟ್ಟದ್ದು ಅಂತ ಸಮರ್ಪಣೆ ಮಾಡಿ ಸುಮ್ಮನೆ ಇರ್ತಾರೆ ದುರ್ಜನರು ಹಾಗಲ್ಲ ಶ್ರೇಯ ಸಂಪತ್ತು ಬಂದರೆ ತಮ್ಮ ದೇಹಕಾಂತಿ ಅಥವಾ ಸಂಪತ್ತು ಅಭಿಜನ ಅಂದರೆ ಕುಲ ವಿದ್ಯೆ ತ್ಯಾಗ ಸೌಂದರ್ಯ ಬಲ ಕರ್ಮ ಎಂಟು ಕಾರಣಗಳು ಅಹಂಕಾರಕ್ಕೆ ಅಷ್ಟಮದ ಶ್ರಿಯಾ ವಿಭೂತ್ಯಾ ಅಭಿಜನೇನ ವಿದ್ಯೆಯ ತ್ಯಾಗೇನ ರೂಪೇಣ ಬಲೇನ ಕರ್ಮಣ ನನ್ನಂಥ ಕೆಲಸ ಯಾರು ಮಾಡಿಲ್ಲ ನನ್ನ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಇದು ಕರ್ಮದ ಮದ ನನ್ನಷ್ಟು ಯಾರು ಸುಂದರ ಇಲ್ಲ ಸೌಂದರ್ಯ ಮದ ಬಲ ನಾನೆಷ್ಟು ತ್ಯಾಗ ಮಾಡಿದ್ದೇನೆ ಅನ್ನೋ ಒಂದು ಮದ ಆ ತ್ಯಾಗ ಹಾಳಾಗಿ ಹೋಗ್ಬಿಡ್ತು ತ್ಯಾಗ ಮಾಡಿದ್ದೇನೋ ನಿಜ ದೊಡ್ಡದು ಆದರೆ ತ್ಯಾಗ ಮಾಡಿದ್ದು ದೇವರ ಅನುಗ್ರಹದಿಂದ ಅಂತ ತಿಳಿಯಬೇಕೇ ಹೊರತು ನಾನು ಮಾಡಿದಂತಹ ತ್ಯಾಗವನ್ನು ಯಾರು ಮಾಡಿಲ್ಲ ಅಂತನೋ ಅಹಂಕಾರ ಬಂದರೆ ಅದೂ ಒಂದು ಅಧೋಗತಿಗೆ ಸಾಧನವೇ ಹೀಗಾಗಿ ಈ ಎಂಟು ಕಾರಣಗಳಿಗೆ ಒಂದು ಅಹಂಕಾರ ಬಂದು ಅದರಿಂದ ಕುರುಡರಾಗ್ತಾರೆ ಜಾತಸ್ಮಯೇನ ಅಂಧಧಿಯ ಹಾ ಯಾರು ಹಿರಿಯರು ಯಾರು ಸಜ್ಜನರು ಇದ್ಯಾವುದೂ ಕಾಣಿಸೋದೇ ಇಲ್ಲ ನನ್ನ ಸಮಾನ ಯಾರಿಲ್ಲ ತಾನು ನಿಂತರೂ ತನಗೆ ತಾನೇ ಕಾಣಿಸೋದು ಅವನಿಗೆ ಕನ್ನಡಿಯಲ್ಲಿ ಕಂಡಂತೆ ಅಂತಹ ವ್ಯಕ್ತಿಗಳಿಗೆ ಸತೋವಮನ್ಯಂತೆಯೇ ಹರಿಪ್ರಿಯಾನ್ ಖಲಹ ಭಗವದ್ಭಕ್ತರಾದ ಸಜ್ಜನರನ್ನ ಆ ಭಗವಂತನಿಂದ ಸಹಿತವಾಗಿ ಆ ಭಗವದ್ಭಕ್ತರನ್ನು ಕೂಡ ಇವರು ತಿರಸ್ಕಾರ ಮಾಡಿ ದ್ವೇಷವನ್ನು ಮಾಡುತ್ತಾರೆ ಅಂಥವರಿಗೆಲ್ಲ ಅಧೋಗತಿಯಾಗತ್ತೆ ಅಂತ ಹೇಳ್ತಾರೆ ಸರ್ವೇಷು ಶಶ್ವತ್ತನುಭೃತ್ಸ್ವಸ್ಥಿತ್ತ ಯಥಾಸ್ವಮಾತ್ಮನಮಭೀಷ್ಟೀಶ್ವರಂ ವೇದೋಪಗೀತಂಚನ ಶೃಣ್ವತೆ ಬುಧಾ ಮನೋರಥಾ ನಂ ಪ್ರವದಂತ ವಾರ್ತೆಯ ತನುಹೃತ್ ಸ್ವಸ್ಥಿತಂ ಎಲ್ಲ ಜೀವರಲ್ಲಿ ಅಂತರ್ಯಾಮಿಯಾಗಿ ಅನಾದ್ಯನಂತ ಕಾಲದಲ್ಲಿ ನಿಯಾಮಕನಾಗಿರುವಂತಾ ಸ್ವಾಮಿ ಭಗವಂತ ಎಲ್ಲ ಕಡೆಗಿದ್ದಾನೆ ಅಂತಹ ಸರ್ವಾಭಿಷ್ಟಪ್ರದನಾದ ಸರ್ವವ್ಯಾಪಿಯಾದ ಪರಮಾತ್ಮನನ್ನು ವೇದ ಪ್ರತಿಪಾದ್ಯ ಅಂತ ತಿಳಿದುಕೊಳ್ಳದೆ ಅದರ ಬಗ್ಗೆ ಕೇಳದೆ ತಿಳಿದುಕೊಳ್ಳದೆ ಮನೋರಥಾನಂ ವಾರ್ತೆಯ ಪ್ರಬದಂತಿ ಎಲ್ಲ ವೇದಗಳು ನಮ್ಮ ಮನೋರಥಗಳನ್ನು ಪೂರ್ಣ ಮಾಡುವುದಕ್ಕೋಸ್ಕರವಾಗಿವೆ ಎಂಬುದಾಗಿ ಮಾತ್ರ ಅದರ ಬಗ್ಗೆ ತಾವು ತಿಳಿತಾರೆ ಹಾಗೆ ಹೇಳ್ತಾರೆ ಅಂಥವರು ಸಜ್ಜನರಲ್ಲ ಅಂತ ತಿಳಿಸಿಕೊಡ್ತಾರೆ ಲೋಕೇವ್ಯವಯಾಮಿಷ ಮಧ್ಯಸೇವಾ ನಿತ್ಯಾಸ್ತು ಜಂತೋರ್ನ ಹಿ ತತ್ರ ಚೋದನ ವ್ಯವಸ್ಥಿತಿಸ್ತು ವಿಹಾಯ ಯಜ್ಞನ್ಸುರಗ್ರಹೈ ಆಸುರವೃತ್ತಿರಿಷ್ಟಾ ಇದು ಮೇಲ್ನೋಟಕ್ಕೆ ಸ್ವಲ್ಪ अपार्थवान आगत श्रीमदाचार्यात्पर्य बरत नम सर अर्थव तुड़ जगत व्यवाय भोग स्त्री पुषरह भोग आमिष मद्य भोगी मद्यपाना मांस भक्षण ಅಂತ ಶಾಸ್ತ್ರ ಹೇಳಿಲ್ಲ ನ ತತ್ರ ಚೋದನ ಆದರೆ ನಿತ್ಯಾಹ ಇವುಗಳು ರಾಗತ ಪ್ರಾಪ್ತ ತಮಗೆ ಬೇಕು ಅಂತ ಜನ ಮಾಡ್ತಾರೆ ತಮಗೆ ಬೇಕು ಅಂತ ಜನ ಮಾಡೋದಷ್ಟೇ ಹೊರತು ಇವುಗಳನ್ನು ಮಾಡಿ ಅಂತ ಶಾಸ್ತ್ರದಲ್ಲಿ ಚೋದನ ವಿಧಾನ ಇಲ್ಲ ವ್ಯವಸ್ಥಿತಿಸ್ತೇಶು ವಿಹಾಯ ಯಜ್ಞನ್ ಸುರಾಗ್ರಹೈ ಅವುಗಳನ್ನು ಮಾಡುವಂತಹ ಜನ ಇದ್ದಾರಲ್ಲ ಅಥವಾ ಅವುಗಳನ್ನು ಮಾಡುವುದು ಇದು ಆಸುರ ವೃತ್ತಿ ಆಗ್ರಹದಿಂದ ಕೇವಲ ಶಾಸ್ತ್ರೋಕ್ತವಾದ ವಿಧಾನವನ್ನು ಮರೆತು ಕೇವಲ ಭೋಗಕ್ಕಾಗಿ ಮಾಡುವುದೇನಿದೆ ಇದು ಆಸುರ ಅಂತ ಇದರ ಅಭಿಪ್ರಾಯ ಏನು ಒಂದು ಸ್ಪಷ್ಟ ಆಗೋದಿಲ್ಲ ವಿಧಿ ಇಲ್ಲ ಆದರೂ ಮಾಡಿದರೆ ಇದು ಆಸುರ ಅಂತ ಹೇಳ್ತಾರೆ ಅಷ್ಟೇ ಹೇಳಿದ್ರೆ ಪರವಾಗಿಲ್ಲ ವಿಹಾಯ ಯಜ್ಞಾನಂತಾರೆ ಮತ್ತೆ ಯಜ್ಞದ ಪ್ರಸಂಗಗಳಲ್ಲಿ ಮಾಡಬಹುದು ಯಜ್ಞದ ಪ್ರಸಂಗಗಳನ್ನು ಬಿಟ್ಟು ಇವುಗಳನ್ನು ಮಾಡಿದರೆ ಅದು ಆಸುರವೃತ್ತಿ ಮತ್ತು ವಿಧಾನನೇ ಇಲ್ಲ ಅಂದಮೇಲೆ ಯಜ್ಞದ ಪ್ರಸಂಗದಲ್ಲಿ ಆದರೂ ಯಾಕೆ ಮಾಡಬೇಕು ಮಾಡೋ ಅವಶ್ಯಕತೆ ಇಲ್ವಲ್ಲ ಹೀಗೆಲ್ಲ ಅರ್ಥ ತೋರ್ತದೆ ಅದಕ್ಕೆ ಶ್ರೀಮದಾಚಾರ್ಯರು ಸರಿಯಾಗಿ ಇದರ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ ವ್ಯವಾಯ ಆಮಿಷ ಮಧ್ಯಾಹ್ನಿ ಹರೇ ಹೇ ಪೂಜಾರ್ಥ ಮೇವತು ವಾಮದೇವ್ಯೋ ನಾಮ ಯಜ್ಞ ವ್ಯವಾಯೋ ಹರಿಪೂಜನಂ ಪಿತೃಯಜ್ಞ ದೇವಯಜ್ಞ ಮಾಂಸೇನ ಹರಿಪೂಜನ ವ್ಯವಯ ಯಜ್ಞೆ ಮಧ್ಯಂತ್ ಸೋಮಾತ್ಮಕತೆಯಷ್ಯತೆ ಕ್ಷತ್ರಿಯದೇ ನ ವಿಪ್ರಾಣಂ ವಿಪ್ರೋ ದೋಷೇಣ ಲಿಪ್ಯತೆ ವ್ಯವಾಯ ಆಮಿಷ ಮದ್ಯ ಈ ಮೂರೂ ಕೂಡ ಸರಿ ಪೂರ್ಣ ಹೇಳೋ ತನಕ ಯಾವ ನಿರ್ಧಾರಕ್ಕೆ ಬಂದು ಅರ್ಧಕ್ಕೆ ಮಾತ್ರ ಯಾರೇ ಅದ್ದೋಗಬೇಡಿ ವ್ಯವಾಯ ಭೋಗ ಸ್ತ್ರೀಪುರುಷರು ಮಾಡುವ ಭೋಗ ಆಮಿಷ ಮಾಂಸ ಭಕ್ಷಣ ಮದ್ಯ ಅಂದರೆ ಮದ್ಯಪಾನ ಈ ಮೂರೂ ಕೂಡ ವಿಷ್ಣುವಿನ ಪೂಜೆಗೋಸ್ಕರವಾಗಿಯೇ ಇದ್ದದ್ದು ಇಷ್ಟೇ ಕೇಳಿ ಹೋಗಬೇಡಿ ಹರೇ ಪೂಜಾರ್ಥಮೇವತು ಭಗವಂತನ ಪೂಜೆ ಎಂಬ ಅನುಸಂಧಾನದಿಂದ ಭೋಗವನ್ನೂ ಮಾಡಬಹುದು ಮಾಂಸಭಕ್ಷಣವನ್ನೂ ಮಾಡಬಹುದು ಮದ್ಯಪಾನವನ್ನು ಮಾಡಬಹುದು ಯಜ್ಞದ ಪ್ರಸಂಗದಲ್ಲಿ ಮಾತ್ರ ಮಾಡಬಹುದು ಯಜ್ಞ ಅನ್ನುವ ಶಬ್ದದ ಅರ್ಥನೇ ಆಗಿದೆ ಯಜ ದೇವಪೂಜಾ ಸಂಗತಿಕರಣ ದಾನೇಶು ದೇವಪೂಜೆಯಂತೆ ಅರ್ಥ ಯಜ್ಞ ಅಂದರೆ ಯಜ್ಞಾರ್ಥಮೇವ ಅಂತಂದಿದ್ದಾರೆ ಮೂಲದಲ್ಲಿ ಯಜ್ಞಾನ್ ವಿಹಾಯ ಮಾಡಬಾರದು ಅಂತ ಭಾಗವತ ಇದೆ ಅಂದರೆ ಯಜ್ಞಕ್ಕೋಸ್ಕರ ಮಾಡಬಹುದು ಹರಿಪೂಜೆ ವಿಷ್ಣು ಪೂಜೆ ಎಂಬ ಅನುಸಂಧಾನದಿಂದ ಭೋಗಾದಿಗಳನ್ನು ಮಾಡಬಹುದು ವಿಷ್ಣು ಪೂಜೆ ಎಂಬ ಅನುಸಂಧಾನದಿಂದ ಭೋಗ ಮಾಡುವುದು ಅಂದರೆ ಏನು ಪೂಜೆ ಅದು ಯಾವ ಯಜ್ಞ ಅದು ಅಂತ ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ ವಾಮದೇವ್ಯೋ ನಾಮ ಯಜ್ಞ ವ್ಯವಾಯಃ ಹರಿಪೂಜನಂ ಗೃಹಸ್ಥಾಶ್ರಮಿಗಳು ವಿಹಿತವಾದ ಕಾಲದಲ್ಲಿ ಋತುಕಾಲದಲ್ಲಿ ವಿಹಿತವಾದ ದೇಶದಲ್ಲಿ ಸ್ವಸ್ತ್ರೀ ಸ್ವಪತ್ನಿ ಮತ್ತು ಸ್ವಪುರುಷರು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ತಮ್ಮ ಸ್ತ್ರೀ ತಮ್ಮ ಪುರುಷರ ಜೊತೆಗೆ ಮಾತ್ರ ವಿಹಿತ ದೇಶ ಕಾಲಗಳಲ್ಲಿ ಮಾಡುವಂತಹ ಏನು ಸುಖ ಇದೆ ಭೋಗ ಇದೆ ಈ ಭೋಗ ಇದು ವಾಮದೇವ್ಯ ಯಜ್ಞ ಅಂತ ಅನ್ನಿಸ್ತದೆ ಇನ್ನು ಅನೇಕ ವಿಧಾನಗಳೆಲ್ಲ ಗೃಹಸ್ಥಾಶ್ರಮಗಳಿಗೆ ತಿಳಿಸಿಕೊಟ್ಟಿದ್ದಾರೆ ಆ ವಿಧಾನಗಳಿಗೆ ಉಕ್ತವಾದ ರೀತಿಯಲ್ಲಿ ಅದನ್ನು ವಿಷ್ಣು ಪೂಜಾ ಎಂಬ ಅನುಸಂಧಾನದಿಂದ ಕೇವಲ ಸಂತಾನ ಪ್ರಾಪ್ತಿಗಾಗಿ ತಾವು ಭೋಗವನ್ನು ಮಾಡಿದರೆ ಅದು ದೋಷ ಅಲ್ಲ ಅದು ಯಜ್ಞವೇ ಯಾವ ಪರಮಾತ್ಮನ ಪ್ರೀತಿಗಾಗಿ ಮಾಡುವ ಯಜ್ಞ ಅಂದರೆ ವಾಮದೇವ ನಾಮಕನಾದ ಪರಮಾತ್ಮ ವಾಮ ಅಂದರೆ ಸುಂದರ ದೇವ ಅಂತನ್ನುವ ಶಬ್ದಕ್ಕೆ ಕ್ರೀಡೆಯನ್ನು ಮಾಡುವಂತಹ ಪರಮಾತ್ಮ ಕ್ರೀಡೆಯನ್ನು ಮಾಡಿಸುವ ಪರಮಾತ್ಮ ಸ್ವಯಂ ತಾನು ಸುಂದರನಾಗಿ ಎಲ್ಲ ದೇವತೆಗಳಿಗೂ ಸೌಂದರ್ಯವನ್ನು ಕೊಟ್ಟು ಎಲ್ಲ ದೇವತೆಗಳಿಂದಲೂ ಇತರ ಮನುಷ್ಯಾದಿಗಳಿಂದಲೂ ಕ್ರೀಡೆಯನ್ನು ತಾನು ಮಾಡಿ ಮಾಡಿಸುವಂತಹ ಆ ಸರ್ವಾಂತರ್ಯಾಮಿಯಾದಂತಹ ಸರ್ವರಿಗೂ ಆನಂದ ಪ್ರಧಾನ ಭಗವಂತ ಇದ್ದಾನಲ್ಲ ಅವನು ವಾಮದೇವ ಆ ವಾಮದೇವ ನಾಮಕನಾದ ಭಗವಂತನ ಪ್ರೀತಿಗಾಗಿ ಮಾಡುವ ಒಂದು ಯಜ್ಞ ಇದು ಪೂಜೆ ಇದು ಈ ಸಂತಾನ ಪ್ರಾಪ್ತಿಯಿಂದ ಭಗವಂತ ಸಂತುಷ್ಟನಾಗಿ ಉತ್ತಮವಾದ ವಿಷ್ಣುಭಕ್ತನಾದ ಶ್ರೇಷ್ಠ ಸಜ್ಜನ ಹುಟ್ಟಬೇಕು ಪುರುಷ ಅಥವಾ ಸ್ತ್ರೀ ಸ್ತ್ರೀ ಅಥವಾ ಪುರುಷ ಸಂತಾನ ಆಗಿ ಆ ಮೂಲಕವಾಗಿ ಭಗವಂತನ ಸೇವೆಯಾಗಬೇಕು ಎಂಬ ಅನುಸಂಧಾನದಿಂದ ಮಾಡಿದರೆ ಅದು ಯಜ್ಞವಾಗ್ತದೆ ಅದರಿಂದ ಭಗವಂತ ಸಂತುಷ್ಟನಾಗಿ ಅನುಗ್ರಹವಾಗ್ತಾನೆ ಅದು ವಿಷ್ಣು ಪೂಜೆಯೇ ಅದು ನಿಷಿದ್ಧ ಅಲ್ಲ ಗೃಹಸ್ಥರಿಗೆ ವಾಮದೇವಿಯೋ ನಾಮ ಯಜ್ಞ ವ್ಯವಾಹಾಯಹ ಹರಿಪೂಜನಂ ಇದರಂತೆ ಇನ್ನು ಮಾಂಸ ಭಕ್ಷಣ ಇದು ವಿಷ್ಣು ಪೂಜೆ ಅಂತ ಹೇಳಿದರಲ್ಲ ಅದು ಯಾವಾಗ ಅದಕ್ಕೆ ಇದಕ್ಕೆ ದೇಶ ಕಾಲ ವ್ಯಕ್ತಿಗಳು ಹೇಗೆ ವಿಹಿತರಾದವರು ಮಾತ್ರ ಇರಬೇಕೋ ಹಾಗೆ ಅಲ್ಲಿ ಏನು ಅಂದರೆ ಅದು ಅಷ್ಟೇ ಕಂಡ ಕಂಡಾಗ ಹಸಿವೆ ಆಯಿತು ಅಂತ ಪಶುಹಿಂಸೆಯನ್ನು ಮಾಡಿ ಮಾಂಸ ಭಕ್ಷಣ ಮಾಡಿದರೆ ಅದು ನಿಷಿದ್ಧವೇ ಅದರಿಂದ ಮಹಾ ಅನರ್ಥ ಇದೆ ನರಕ ಇದೆ ನಾನಾ ವಿಧವಾದ ಅನರ್ಥಗಳು ಮಹಾಭಾರತದಲ್ಲಿ ಅಂತೂ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಮಾಂಸ ಭಕ್ಷಣದಿಂದ ಆಗುವ ಅನರ್ಥಗಳನ್ನು ಎಂದಿಗೂ ಅಂತಹ ಮಾಂಸ ಭಕ್ಷಣ ಯಾರಿಗೂ ವಿಹಿತ ಕೇವಲ ತನ್ನ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕಾಗಿ ನಾಲಿಗೆಯ ರುಚಿಗಾಗಿ ಪಶುಗಳ ಹಿಂಸೆಯನ್ನು ಮಾಡಿ ಮಾಂಸ ಭಕ್ಷಣ ಮಾಡತಕ್ಕದ್ದಲ್ಲ ಹಾಗಾದರೆ ಪಿತೃಯಜ್ಞೋ ದೇವಯಜ್ಞ ಹಿಂದಿನ ಯುಗಗಳಲ್ಲಿ ಕಲಿಯುಗದಲ್ಲೆಲ್ಲ ಪೂರ್ವಯುಗಗಳಲ್ಲಿ ಪಿತೃಯಜ್ಞ ಮತ್ತು ದೇವಯಜ್ಞಗಳನ್ನು ಮಾಡುವಾಗ ವಿಹಿತವಾದ ಪಶುಗಳನ್ನು ವಿಹಿತವಾದ ಸಂಖ್ಯೆಯಲ್ಲಿ ಮನಸ್ಸಿಗೆ ಬಂದಷ್ಟು ಪಶುಗಳನ್ನಲ್ಲ ಎಷ್ಟು ಸಂಖ್ಯೆಯನ್ನು ಕೆಲವು ಯಜ್ಞಗಳಲ್ಲಿ ಒಂದು ಎರಡು ಇತ್ಯಾದಿ ವಿಹಿತವಾದ ಸಂಖ್ಯೆಯಲ್ಲಿ ವಿಹಿತವಾದಂತಹ ಕಾಲದಲ್ಲಿ ಕೆಲವು ಯಜ್ಞಗಳಲ್ಲಿ ಪಶುಗಳನ್ನು ಹಿಂಸೆ ಮಾಡಿ ಅವುಗಳಿಂದ ಮಾಂಸವನ್ನು ಪಡೆದು ಅದನ್ನು ಆಹುತಿ ರೂಪದಲ್ಲಿ ದೇವಯಜ್ಞದಲ್ಲಿ ಹಾಕೋದು ಪಿತೃಯಜ್ಞದಲ್ಲಿ ಅದನ್ನು ಬ್ರಾಹ್ಮಣರಿಗೆ ಹಾಕುವಂತಹ ಪದ್ಧತಿ ಪೂರ್ವಯುಗದಲ್ಲಿ ಇತ್ತು ಈ ಯುಗದಲ್ಲಿ ಅದು ಸರ್ವಾತ್ಮನ ನಿಷಿದ್ಧ ಪಿತೃಯಜ್ಞದಲ್ಲಿಯೂ ಇಲ್ಲ ದೇವಯಜ್ಞದಲ್ಲಿಯೂ ಇಲ್ಲ ಯಾಕೆ ಅದನ್ನು ಈ ಉದಾಹರಣೆಗೆ ಔಷಧಾರ್ಥಂ ಔಷಧಾರ್ಥೆ ಸುರಾಂಪಿವೆ ಅಂತಿದೆ ಮದ್ಯಪಾನ ಮಾಡಿದರೂ ಅಡ್ಡಿ ಇಲ್ಲ ಔಷಧಕ್ಕೋಸ್ಕರ ಬದುಕಿಗಾಗಿ ಅಂತ ಆ ಅರ್ಥದಲ್ಲಿ ಯಾವುದೋ ಒಂದು ಉದ್ದೇಶಕ್ಕಾಗಿ ಅತ್ಯಲ್ಪವಾದ ಮಟ್ಟದಲ್ಲಿ ವಿಹಿತವಾಗಿದೆ ಎನ್ನುವುದಕ್ಕೋಸ್ಕರ ಮಾತ್ರ ಅದನ್ನು ಸ್ವೀಕಾರ ಮಾಡುವ ಒಂದು ಸಂಯಮ ಪ್ರಾಚೀನರಲ್ಲಿತ್ತು ಈ ಸ್ವಾಭಾವಿಕವಾಗಿ ಭೋಗದಲ್ಲಿ ಆಸಕ್ತರಾಗಿರುವಂತಹ ಕಲಿಯುಗದ ಜನರಿಗೆ ಆ ತರಹದ ಸಂಯಮ ಇಲ್ಲ ಇಂಥದ್ದೇನಾದರೂ ಒಂದು ಸಿಖ್ರ ಸಾಕು ಮನಸ್ಸಿಗೆ ಬಂದಂತೆ ಮದ್ಯಪಾನಾದಿಗಳನ್ನು ಮಾಡಿ ಮಾಂಸ ಭಕ್ಷಣವನ್ನು ಮಾಡಿ ಜನ್ಮವನ್ನು ಹಾಳು ಮಾಡಿಕೊಂಡು ಬಿಡುತ್ತಾರೆ ಇಂದ್ರಿಯ ಕಳೆದುಕೊಂಡು ಬಿಡುತ್ತಾರೆ ಅನ್ನುವದಕ್ಕಾಗಿ ಕಲಿಯುಗದಲ್ಲಿ ಈ ಪದ್ಧತಿ ಇಲ್ಲ ಅದನ್ನು ಪೂರ್ಣ ನಿಷೇಧ ಮಾಡಿದ್ದಾರೆ ಆದರೆ ಪೂರ್ವಯುಗದಲ್ಲಿ ಮಾತ್ರ ಗೃಹಸ್ಥಾಶ್ರಮಿಗಳಿಗೆ ಯಜ್ಞದ ಪ್ರಸಂಗದಲ್ಲಿ ಎಷ್ಟು ವಿಹಿತವೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡುವುದಕ್ಕೆ ಹೇಳಿದ್ರಲ್ಲ ಅದು ಆ ಸಂದರ್ಭದಲ್ಲಿ ಮಾತ್ರ ಮಾಂಸವನ್ನು ಆಹುತಿ ರೂಪದೊಳಗೆ ಹಾಕುವುದಾಗಲಿ ಅದರ ಅವಶೇಷವನ್ನು ಕಿಂಚಿತ್ ತಾವು ಭಕ್ಷಣ ಮಾಡುವುದಾಗಲಿ ಇದು ಭಗವಂತನ ಪೂಜನ ಎಂಬುದಾಗಿ ತಿಳಿತಾಯಿದ್ರು ಪಿತೃಯಜ್ಞ ದೇವಯಜ್ಞ ಮಾಂಸೇನ ಹರಿಪೂಜನಂ ವ್ಯವಹಾಯಯಜ್ಞೇ ಮದ್ಯಂತು ಸೋಮಾತ್ಮಕತೆ ಇಷ್ಯತೆ ಇದು ಮಾಂಸಭಕ್ಷಣದ ವಿಷಯ ಆಯಿತು ಮಧ್ಯಪಾನ ಯಾವಾಗ ವ್ಯವಾಯ ಯಜ್ಞದಲ್ಲಿ ಭೋಗಕಾಲದಲ್ಲಿ ಕ್ಷತ್ರಿಯರು ಮದ್ಯಪಾನವನ್ನು ಮಾಡ್ತಾ ಇದ್ರು ಆ ತರಹದ ಮದ್ಯಪಾನವನ್ನು ಸೋಮರಸ ಯಜ್ಞ ಅಂದಮೇಲೆ ಅದರಲ್ಲಿ ಒಂದು ಸೋಮರಸ ಇರುತ್ತದೆ ಸೋಮರಸವನ್ನು ದೇವತೆಗಳಿಗೆ ಅರ್ಪಣೆ ಮಾಡಿ ಅವಶಿಷ್ಟವಾದ ಸೋಮರಸವನ್ನು ತಾವು ಪಾನ ಮಾಡುತ್ತಾರೆ ಯಜ್ಞ ಮಾಡುವ ಯಜಮಾನರು ವ್ಯವಾಯ ಭೋಗ ಇದೊಂದು ಯಜ್ಞ ಅಂತ ಹೇಳಿದಿರಿ ಭೋಗ ಮಾಡುವುದೊಂದು ಯಜ್ಞ ಅಂದಮೇಲೆ ಯಜ್ಞದಲ್ಲಿ ಸೋಮಪಾನ ಮಾಡಬೇಕಲ್ಲ ಸೋಮರಸಾವುದು ಅಂದರೆ ಯಜ್ಞಕಾಲ ವ್ಯವಾಯ ಎಂಬ ಯಜ್ಞದಲ್ಲಿ ಇವನು ಮಾಡುವಂತಹ ಮದ್ಯಪಾನವೇ ಒಂದು ಸೋಮಪಾನ ಅಂತ ಮದ್ಯ ಅಂದರೆ ಇವತ್ತಿನ ಅಂಗಡಿಗಳಲ್ಲಿ ಸಿಗೋ ಮದ್ಯದವನ್ನು ತಲೆಯಲ್ಲಿ ತಂದುಕೊಂಡು ಇದೇ ಮದ್ಯವನ್ನೇ ಕುಡಿತಾ ಇದ್ರು ಅಂತ ಅರ್ಥ ಮಾಡಿಕೊಳ್ಳಬೇಡಿ ಮದ್ಯದ ಕಾನ್ಸೆಪ್ಟು ಅವತ್ತಿನದು ಇವತ್ತಿನದು ಬಹಳ ವ್ಯತ್ಯಾಸ ಇದೆ ಹೆಸರು ಮದ್ಯ ಅಂತ ಆ ಮದ್ಯದ ಬಗ್ಗೆ ಇಷ್ಟು ಆಲೋಚನೆ ಮಾಡ್ತಾ ಇದ್ದಾರೆ ಈ ಇವತ್ತು ಕುಡಿಯೋ ಮದ್ಯ ಅಂತೂ ಮಹಾ ಅದು ಸಂಬಂಧವೇ ಇಲ್ಲ ಕೇವಲ ಮುಂದೆ ಹೇಳ್ತಾರೆ ಅದನ್ನು ಶ್ರೀಮದಾಚಾರ್ಯರು ಪುಷ್ಪಗಳ ಹೂವಿನ ರಸಗಳಿಂದ ಬಂದ ಜೇನು ಆ ಜೇನಿನಿಂದ ಮಾಡುವಂತಹ ಒಂದು ವಿಶಿಷ್ಟವಾದ ಮದ್ಯ ಬೆಲ್ಲದಿಂದ ಜೇನಿನಿಂದ ತಯಾರು ಮಾಡುವಂತಹ ಮದ್ಯ ಗುಡಜನ್ಯ ಮಧುಜನ್ಯ ಅಂತ ಹೇಳ್ತಾರೆ ಅದನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ದರು ಕ್ಷತ್ರಿಯರು ಅದೂ ಕೂಡ ವ್ಯವಾಯ ಕಾಲದಲ್ಲಿ ವಾಮದೇವಿಯಜ್ಞ ಎಂಬ ಅನುಸಂಧಾನದಿಂದ ತಮಗೆ ವಿಶೇಷವಾಗಿರುವಂತಹ ಸಂತೋಷವಾಗಿ ತಾವು ಈ ಕಾರ್ಯವನ್ನು ಮಾಡಬೇಕು ಅನ್ನುವುದಕ್ಕಾಗಿ ಮಾತ್ರ ಮಾಡ್ತಾಯಿದ್ರು ಸೋಮಾತ್ಮಕತೆಯಷ್ಯತೆ ಕ್ಷತ್ರಿಯಾದೇಹೆ ಆದರೆ ಅದೂ ಕೂಡ ವ್ಯವಾಯ ಕಾಲದಲ್ಲಿ ಮದ್ಯಪಾನವನ್ನು ಮಾಡುವಂತಹ ಒಂದು ಕ್ರಮವು ಕ್ಷತ್ರಿಯರಿಗೆ ಮಾತ್ರವೇ ಹೊರತು ಕ್ಷತ್ರಿಯ ವೈಶ್ಯಾದಿಗಳಿಗೆ ಹೊರತು ಬ್ರಾಹ್ಮಣರಿಗಲ್ಲ ಬ್ರಾಹ್ಮಣರಿಗೆ ಆ ಕಾಲದಲ್ಲಿಯೂ ಮದ್ಯಮಾನ ನಿಷಿದ್ಧವೇ ವಿಪ್ರೋ ದೋಷೇಣ ಲಿಪ್ಯತೆ ಅರಾಗತ ಪ್ರವೃತ್ತಿ ಕ್ಷತ್ರಿಯರಾದವರು ವಿಪ್ರನಂತೂ ಮದ್ಯಪಾನ ಮಾಡಲೇಬಾರದು ವ್ಯಬಾಯ ಕಾಲದಲ್ಲಿಯೂ ಮಾಡಬಾರದು ಭೋಗಕಾಲದಲ್ಲಿ ಸೋಮರಸ ಎಂಬ ಅನುಸಂಧಾನದಿಂದ ಇದೊಂದು ವಾಮದೇವ ಪರಮಾತ್ಮನ ಪ್ರೀತಿಗಾಗಿ ಮಾಡುವ ಯಜ್ಞ ಎಂಬ ಅನುಸಂಧಾನದಿಂದ ಕ್ಷತ್ರಿಯರು ಪುಷ್ಪಗಳಿಂದ ಬೆಲ್ಲದಿಂದ ಮಾಡಿದ ಮಧುವನ್ನು ಪಾನ ಮಾಡಿದರೂ ಮದ್ಯವನ್ನು ಕೂಡ ಆಗ ರಾಗ ಇರಬಾರದು ಏನು ರುಚಿಯಾಗಿದೆ ಅಂತೂ ಅದನ್ನು ಕೂಡಿದ್ರೆ ಗೋಯಿಂದ ಪಾಪನೆ ಕೇವಲ ಇದನ್ನು ವಿಷ್ಣು ಪೂಜಾ ಎಂಬ ಅನುಸಂಧಾನದಿಂದ ಕುಡಿಯಬೇಕು ಸಂತಾನೋತ್ಪತ್ತಿಗಾಗಿ ಇದನ್ನ ಯಜ್ಞ ಮಾಡ್ತಾ ಇದ್ದೇನೆ ಈ ಯಜ್ಞದಲ್ಲಿ ಇದನ್ನು ವಿಷ್ಣು ಪ್ರೀತಿಗಾಗಿ ನಾನು ಮದ್ಯಪಾನವನ್ನು ಮಾಡ್ತಾ ಇದ್ದೇನೆ ಎನ್ನುವ ಅನುಸಂಧಾನ ಮಾತ್ರ ಇರಬೇಕೇ ಹೊರತು ರಾಗ ಇರಬಾರದು ಅರಾಗತಃ ಪ್ರವೃತ್ತಿ ಸ್ಯಾತ್ ರಾಗೋ ಕಾರಣಂ ಮತ್ತೆ ಅವನಿಗೂ ಮಹಾಪಾಪನೆ ಬ್ರಾಹ್ಮಣನಂತೂ ರಾಗದಿಂದಲೂ ಕುಡಿಬಾರದು ಆರಾಗದಿಂದಲೂ ಕುಡಿಯಬಾರದು ಕುಡಿಯಲೇಬಾರದು ಇನ್ನು ಕೆಲವು ಯಜ್ಞಗಳಿವೆ ಈ ವ್ಯವಹಾಯ ಯಜ್ಞ ಅಲ್ಲ ದೇವತೆಗಳನ್ನು ಕುರಿತು ಮಾಡುವಂತಹ ಯಜ್ಞಗಳಲ್ಲಿಯೇನೇ ಕೆಲವು ಪ್ರಸಂಗಗಳಲ್ಲಿ ಮದ್ಯವನ್ನು ಹೇಳಿದ್ದಾರೆ ಮತ್ತು ಬ್ರಾಹ್ಮಣ ಯಜ್ಞವನ್ನು ಮಾಡುವಾಗ ಅವನಿಗೆ ಮದ್ಯವನ್ನು ದೇವತೆಗಳಿಗೆ ಅರ್ಪಣೆ ಮಾಡಿದ ಮೇಲೆ ಉಳಿದಿದ್ದನ್ನು ಸ್ವೀಕಾರ ಮಾಡುವ ಪ್ರಸಂಗ ಬರುತ್ತಲ್ಲ ಹಾಗೇನು ಮಾಡಬೇಕು ಬ್ರಾಹ್ಮಣ ಅಂದರೆ ಘ್ರಾಣ ಭಕ್ಷೋಥವಾ ಯಜ್ಞೆ ದೈವೆ ಸರ್ವಸ್ವ ಚೇಷ್ಯತೆ ಅವನು ಬ್ರಾಹ್ಮಣನೇ ಇರಲಿ ಕ್ಷತ್ರಿಯನೇ ಇರಲಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಆ ದೈವಯಜ್ಞದಲ್ಲಿ ವ್ಯವಹಾಯ ಯಜ್ಞ ಅಲ್ಲ ಭೋಗಯಜ್ಞ ಅಲ್ಲ ದೇವತೆಗಳನ್ನು ಕುರಿತು ಮಾಡುವಂತಹ ಏನು ಪ್ರತ್ಯಕ್ಷ ಯಜ್ಞ ಇದೆ ಆ ಯಜ್ಞದಲ್ಲಿ ಮಧ್ಯವನ್ನ ಕೇವಲ ಘ್ರಾಣ ಭಕ್ಷ ವಾಸನೆ ನೋಡಿ ಇಟ್ಬಿಡೋದು ಅಷ್ಟೇ ಸ್ವೀಕಾರ ಮಾಡೋದಲ್ಲ ಅದು ಯಾವ ಮದ್ಯ ಪುಷ್ಪರಸಗಳಿಂದ ಮಾಡಿದ ಮದ್ಯವೂ ಅಲ್ಲ ಗುಡ ಮೊದಲಾದ ಬೆಲ್ಲ ಮೊದಲಾದವುಗಳಿಂದ ಮಾಡಿದ ಮದ್ಯವೂ ಅಲ್ಲ ಪೈಷ್ಟ ಮದ್ಯ ಹಿಟ್ಟಿನಿಂದ ಮಾಡುವಂತಹ ಮದ್ಯವಂತೆ ಇದ್ರ ಬಗ್ಗೆ ಭಾಳ ಜಿಜ್ಞಾಸೆ ಮಾಡಿಬಿಡಿ ಯಾಕೆಂದರೆ ಕಲಿಯುಗದೊಳಗೆ ಇದೆಲ್ಲ ಇಲ್ಲ ಹಿಂದೇನು ಮಾಡ್ತಿದ್ರೋ ಮಾಡುತ್ತಿದ್ದರು ಅಷ್ಟೇ ಆದರೆ ಏನು ಮಾಡುತ್ತಿದ್ದರೋ ಅನ್ನೋದನ್ನು ತಿಳ್ಕೊಳ್ಳಿ ಪಿಷ್ಟದಿಂದ ಮಾಡಿದ ಮದ್ಯ ಏನಿದೆ ಪೈಷ್ಟ ಮದ್ಯ ಹಿಟ್ಟಿನಿಂದ ಮಾಡುವಂತಹ ಮದ್ಯ ಆ ತರಹದ ಮದ್ಯವನ್ನು ಮಾತ್ರ ದೇವ ಪ್ರೀತಿಗಾಗಿ ಮಾಡುವ ಯಜ್ಞದಲ್ಲಿ ಬ್ರಾಹ್ಮಣರು ಉಪಯೋಗಿಸೋದು ಹೇಗೆ ವಾಸನೆ ನೋಡಿ ತೆಗೆದಿಡೋದು ಅಷ್ಟೇ ಅದು ಕೂಡ ಅರ್ಥವಾಯಿತಲ್ಲ ಎರಡು ತರಹದ ಮದ್ಯ ಪಿಷ್ಟಮದ್ಯ ಮಧುಮದ್ಯ ಆ ಪಿಷ್ಟಮದ್ಯವನ್ನು ಕುಡಿಯೋದಲ್ಲ ವಾಸನೆ ನೋಡು ತೆಗೆದಿಡೋದು ದೇವಪ್ರೀತ್ಯರ್ಥವಾಗಿ ಮಾಡುವ ದೇವತಾಯಜ್ಞದಲ್ಲಿ ವ್ಯವಾಯ ಯಜ್ಞದಲ್ಲಿ ಯಾವ ಮದ್ಯವೂ ಇಲ್ಲ ದೇವಯಜ್ಞದಲ್ಲಿ ಪಿಷ್ಟಮದ್ಯ ಇದೆ ಆ ಪಿಷ್ಟಮದ್ಯವನ್ನು ಕುಡಿಯೋದಲ್ಲ ವಾಸನೆ ನೋಡೋದು ಇದು ಬ್ರಾಹ್ಮಣನ ಪರಿಸ್ಥಿತಿ ಕ್ಷತ್ರಿಯರಿಗೆ ಮಾತ್ರ ಮಾಧ್ವ್ಯಾದಿ ಕ್ಷತ್ರಿಯಸ್ಯ ನದುಶ್ಯ ಅವನು ಪುಷ್ಪರಸಾದಿಗಳಿಂದ ಮಾಡಿದ ಮದ್ಯವನ್ನು ಕೂಡ ದೇವಯಜ್ಞದಲ್ಲಿ ಸಮರ್ಪಣೆ ಮಾಡಿ ಅವಶಿಷ್ಟವಾದದ್ದನ್ನು ಸ್ವೀಕಾರ ಮಾಡಿದರೂ ಅವನಿಗೇನು ದೋಷ ಇಲ್ಲ ಕ್ಷತ್ರಿಯನಿಗೆ ಇಷ್ಟಿದೆ ಇನ್ನು ವ್ಯವಾಯ ಯಜ್ಞದ ಬಗ್ಗೆ ಭೋಗಯಜ್ಞದ ಬಗ್ಗೆ ತಿಳಿಸಿದ್ರಲ್ಲ ಅದರಲ್ಲಿ ಎರಡು ದೇವತೆಗಳು ಮನುಷ್ಯರು ದೇವತೆಗಳು ಮಾಡುವ ಭೋಗ ಏನಿದೆ ಆ ಭೋಗದ ಪ್ರಸಂಗದಲ್ಲಿ ಉತ್ತಮವಾದ ಸಂತಾನಕ್ಕಾಗಿ ನಾವು ಭೋಗವನ್ನ ಮಾಡುತ್ತೇವೆ ಎಂಬ ಅನುಸಂಧಾನದಿಂದ ಅವರು ಯಜ್ಞವನ್ನು ಮಾಡಿ ಮಕ್ಕಳಾಗುವುದಕ್ಕೋಸ್ಕರ ಮಾತ್ರ ಭೋಗ ಮಾಡಬೇಕು ಎಂಬ ಕಡ್ಡಾಯ ಇಲ್ಲ ಅವರು ಭೋಗ ಮಾಡಿ ಭೋಗವನ್ನೇ ಪರಮಾತ್ಮನಿಗೆ ಅರ್ಪಣೆ ಮಾಡಿದರು ಇದು ನಿನ್ನ ಆಜ್ಞೆ ನಿನ್ನ ಪ್ರೀತಿಗಾಗಿ ನಾವು ಮಾಡಿದ್ದು ಅಂತ ಅನುಸಂಧಾನ ಮಾಡಿದರೆ ಸಾಕು ದೇವರು ಅನುಗ್ರಹ ಮಾಡಿಬಿಡ್ತಾನೆ ತದ್ಭೋಗೋಪಿ ಅತೀವ ಹರಿತೋಷಣ ಅವರು ಮಾಡಿದ ಭೋಗವೇ ಭಗವಂತನ ಸಂತೋಷಕ್ಕೆ ಕಾರಣ ನಿನ್ನ ಆಜ್ಞೆ ನಮ್ಮ ಯೋಗ್ಯತೆ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಭೋಗವನ್ನು ಮಾಡಬೇಕು ಅಂತ ನೀನು ಆದೇಶ ಮಾಡಿದ್ದಿ ನಾವು ಭೋಗವನ್ನು ಮಾಡ್ತಾ ಇದ್ದೇವೆ ನಿನ್ನ ಆಜ್ಞೆಯಿಂದ ಮಾಡ್ತಾ ಇದ್ದದ್ದರಿಂದ ನಾವು ಮಾಡಿದ ಈ ಭೋಗದಿಂದಲೇ ನೀನು ಸಂತೋಷ ಅಂತ ಅವರು ಕೃಷ್ಣಾರ್ಪಣೆ ಹೇಳಿದರೆ ಸಾಕು ಪರಮಾತ್ಮ ಸಂತುಷ್ಟನಾಗಿ ಅನುಗ್ರಹ ಮಾಡ್ತಾನೆ ಸಂತಾನವನ್ನು ಅವರು ಉದ್ದೇಶವಾಗಿ ಇಟ್ಟುಕೊಳ್ಳಬೇಕಾಗಿಲ್ಲ ಹುಟ್ಟಿಕೊಳ್ಳೋದು ಇಲ್ಲ ಅವರು ಮನುಷ್ಯರಿಗೆ ಮಾತ್ರ ನಾನು ಭೋಗಕ್ಕಾಗಿ ಭೋಗ ಮಾಡ್ತಾ ನೀನು ಸಂತೋಷಪಡುವಂದ್ರೆ ಸಂತೋಷ ಪಡೋದಿಲ್ಲ ಪ್ರಜಾ ಅಷ್ಟೇ ಸಂತಾನಕ್ಕಾಗಿ ಮಾತ್ರ ಅದು ವಿಷ್ಣು ಭಕ್ತನಾದ ಉತ್ತಮನಾದ ಭಗವದ್ಭಕ್ತನಾದ ಅಥವಾ ಭಗವದ್ಭಕ್ತಳಾದ ಉತ್ತಮವಾದ ಸಂತಾನ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಇವರು ಭೋಗ ಮಾಡಿ ಅದನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಮಾತ್ರ ದೇವರು ಸ್ವೀಕಾರ ಮಾಡುತ್ತಾನೆ ಹೊರತು ಸಂತಾನದ ಉದ್ದೇಶ ಇಲ್ಲದೆ ಭೋಗಕ್ಕಾಗಿ ಭೋಗ ಮಾಡಿದರೆ ಅದು ಭಗವಂತನ ಪ್ರೀತಿಗೆ ಕಾರಣವಲ್ಲ ಈ ವಿಭಾಗವನ್ನು ತಿಳಿಸ್ತಾರೆ ದೈವೇರತ್ಯ ಚಿತ್ ಪ್ರೀತಿ ವಿಷ್ಣೋ ದೇವತೆಗಳು ಮಾಡುವ ಭೋಗದಲ್ಲಿ ರತಿಯಿಂದಲೇ ದೇವರಿಗೆ ಸಂತೋಷ ಅನುಗ್ರಹ ಪುತ್ರತ್ತು ಮಾನುಷೇ ಮಾನುಷ ಯಜ್ಞದಲ್ಲಿ ಮಾತ್ರ ಮನುಷ್ಯರು ಮಾಡುವ ಭೋಗಯಜ್ಞದಲ್ಲಿ ಪುತ್ರರಿಗಾಗಿ ಅವರು ಭೋಗ ಮಾಡಿದರೆ ಮಾತ್ರ ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ ಇಲ್ಲದೇ ಇದ್ರೆ ಇಲ್ಲ ಇಷ್ಟಿದೆ ಹೀಗಾಗಿ ತಸ್ಮ್ ವಿಹಿತ ಮಾತ್ರ ಮುಕ್ತ ಯಥಾ ವಿಧಿ ಸಮಾಹಿತೋ ಹರಿಂ ಸ್ಮೃತ್ವ ವರ್ತನ್ ಹರೇರ್ ಭವೇತ್ ಇತಿ ಕ್ರಿಯಾವಿಧಾನೇ ಎಲ್ಲಿ ಗ್ರಂಥ ತೆಗೆದಿದ್ದಾರೋ ಶ್ರೀಮದ್ ಆಚಾರ್ಯರು ಕ್ರಿಯಾವಿಧಾನ ಎಂಬ ಗ್ರಂಥದಲ್ಲಿ ಈ ಎಲ್ಲ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ಎಲ್ಲ ಸುಟ್ಟು ಹಾಕಿದರು ಇದೆಲ್ಲ ಇತ್ತು ನಾಲಂದ ವಿಶ್ವವಿದ್ಯಾಲಯದಲ್ಲ ಇದೊಳಗೆ ಎಲ್ಲ ಗ್ರಂಥಗಳಿತ್ತು ಇದನ್ನೆಲ್ಲ ಸುಟ್ಟು ಬಿಟ್ಟರು ತಿಂಗಳು ಉರಿದಿದೆ ಅದು ಪುಸ್ತಕಗಳು ಅಷ್ಟು ಪುಸ್ತಕ ಇತ್ತು ನಮ್ಮ ಭಾರತ ದೇಶದ ಪುಸ್ತಕಗಳು ಸುದೈವಕ್ಕೆ ಅವರೆಲ್ಲ ಆ ಪುಸ್ತಕವನ್ನ ಸುಟ್ಟರು ಆದರೆ ಶ್ರೀಮಧಾಚಾರ್ಯರ ಮಸ್ತಕವನ್ನ ಸುಡಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಅದೆಲ್ಲ ತಲೆಯಲ್ಲಿ ಶ್ರೀಮಧಾಚಾರ್ಯರು ನೀವೇನು ಸುಟ್ಟರು ನಾವೆಲ್ಲ ಪುಸ್ತಕಗಳನ್ನು ಸುಟ್ಟುಬಿಟ್ಟಿದ್ದೇವೆ ಇನ್ನು ಮೇಲೆ ಹಿಂದೂ ಸಂಸ್ಕೃತಿ ಏನೂ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಸಂತೋಷಪಟ್ಟರು ಆದರೆ ಅದೆಲ್ಲ ಇವರ ಮಸ್ತಕದಲ್ಲಿ ಇದ್ದರಿಂದ ಏನು ನಮಗೆ ಲುಕ್ಸಾನಾಗಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟುಬಿಟ್ಟಿದ್ದಾರೆ ಶ್ರೀಮಧ್ ಎತ್ತಿ ಎತ್ತಿ ಸಮಾಹಿತೋ ಹರಿಮ್ ಸ್ಮೃತ್ವ ವರ್ತನ್ ಯಾಜಿ ಹರಿರ್ಭವೇ ವಿಹಿತವಾದ ಏನು ವಿಹಿತ ಅಂದ್ರೆ ನಿಮಗೆಲ್ಲ ಅರ್ಥವಾಗಿದೆ ಬ್ರಾಹ್ಮಣರಿಗೆ ಮದ್ಯಪಾನ ಅಂತೂ ಯಾವತ್ತೂ ವಿಹಿತ ಅಲ್ಲ ಕೇವಲ ದೇವಯಜ್ಞದಲ್ಲಿ ಪಿಷ್ಟ ಮದ್ಯವನ್ನು ಸಮರ್ಪಣೆ ಮಾಡಿದಾಗ ವಾಸನೆ ನೋಡು ತೆಗೆದಿಡೋದು ಅಷ್ಟನ್ನು ಮಾಡಿದರೆ ಅವನಿಗೇನು ದೋಷ ಇಲ್ಲ ಕ್ಷತ್ರಿಯರು ದೇವಯಜ್ಞದಲ್ಲಿಯೂ ಮಧುವನ್ನು ಪಾನ ಮಾಡಬಹುದು ವ್ಯವಾಯಯಜ್ಞದಲ್ಲಿಯೂ ಮಧುವನ್ನು ಸೋಮಾತ್ಮಕತೆಯ ಪಾನ ಮಾಡಬಹುದು ವಿಷ್ಣು ಪ್ರೀತಿಯಾಗಿ ಮಾತ್ರ ಇನ್ನುಳಿದ ಪ್ರಸಂಗಗಳಲ್ಲಿ ಅಲ್ಲ ಇದರಿಂದಲೂ ಭಗವಂತ ಸಂತುಷ್ಟನಾಗಿ ಅನುಗ್ರಹ ಮಾಡುತ್ತಾನೆ ಅದರಂತೆ ದೇವಯಜ್ಞ ಪಿತೃಯಜ್ಞದಲ್ಲಿ ಹಿಂದಿನ ಯುಗಗಳಲ್ಲಿ ವಿಹಿತವಾದ ಕೆಲವು ಪಂಚಪಂಚನಖಾಭಕ್ಷಾಹ ಅಂತ ಏನು ಹೇಳಿದ್ದಾರೆ ಅಂತಹ ಮಾಂಸಗಳನ್ನು ಮಾತ್ರ ಅರ್ಪಣೆ ಮಾಡಿ ಅದನ್ನು ವಿಹಿತವಾದ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿದರೆ ಭಗವಂತ ಅನುಗ್ರಹವನ್ನು ಮಾಡಬಹುದು ಇದಕ್ಕೆ ಹೊರತಾಗಿ ಮನಸ್ಸಿಗೆ ಬಂದ ಹಾಗೆ ಅವಿಹಿತ ದೇಶ ಅವಿಹಿತ ಕಾಲ ಅವಿಹಿತ ವ್ಯಕ್ತಿಗಳ ಜೊತೆಗೆ ಭೋಗ ಮಾಡುವುದಾಗಲಿ ಅವಿಹಿತ ದೇಶ ಕಾಲಗಳಲ್ಲಿ ಮದ್ಯಪಾನಗಳನ್ನು ಮಾಂಸಭಕ್ಷಣಾದಿಗಳನ್ನು ಮಾಡಿದರೆ ಮಾತ್ರ ಅವನಿಗೆ ನರಕಾದಿ ಅನರ್ಥಗಳು ಇದ್ದದ್ದೇ ತಪ್ಪಿದ್ದಲ್ಲ ಇಷ್ಟೆಲ್ಲ ಕೇಳಿ ಈಗ ಪ್ರಸಂಗಕ್ಕೆ ನಾವೇನು ಮಾಡಬೇಕು ಹೇಳಿ ಅಂದರೆ ಮದ್ಯಪಾನ ಮಾಂಸಭಕ್ಷಣ ತಲೆಯಲ್ಲಿ ವಿಚಾರನೆ ಮಾಡಬೇಡಿ ಅತ್ಯಂತ ನಿಷಿದ್ಧ ಅದನ್ನು ಮಾಡತಕ್ಕದ್ದೇ ಅಲ್ಲ ಇದು ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ ಸಂಯಮದಿಂದ ಮಾಡುವ ಪ್ರಾಚೀನರಿಗೆ ಸಂಬಂಧಪಟ್ಟಂತೆ ಹೇಳಿದ್ದು ಆದರೆ ಗೃಹಸ್ಥರು ಮಾಡುವ ವ್ಯವಹಾಯಯಜ್ಞವನ್ನು ಮಾತ್ರ ಕೇವಲ ಉತ್ತಮ ಸಂತಾನಕ್ಕಾಗಿ ಭಗವತ್ ಪ್ರೀತಿಗಾಗಿ ಮಾಡಬೇಕು ಅನ್ನುವುದು ಇವತ್ತಿನ ಕಾಲದಲ್ಲಿಯೂ ವಿಹಿತವಾದದ್ದು ಗೃಹಸ್ಥರಿಗೆ ಯಜ್ಞಾನ್ ವಿಹಾಯನ ಚೋದನ ಭಾಗವತದಲ್ಲಿ ಒಂದು ಮಾತಿದೆ ವ್ಯವಸ್ಥಿತಿಸ್ತೇಶು ವಿಹಾಯ ಯಜ್ಞಾನ್ ಅಂತಿದೆ ಅದನ್ನು ಹಿಂದೆ ಅನ್ವಯ ಮಾಡಿಕೊಳ್ಳಿ ಎಂತಾರೆ ಶ್ರೀಮದಾಚಾರ್ಯರು ಯಜ್ಞಾನ್ ವಿಹಾಯ ತತ್ರ ಚೋದನ ನಹಿ ಈ ಯಜ್ ಭೋಗಾದಿಗಳ ವಿಷಯದಲ್ಲಿ ಎಲ್ಲಿಯೂ ವಿಧಾನವೇ ಇಲ್ಲ ಅಂದುಬಿಟ್ರು ಭಾಗವತದಲ್ಲಿ ಬೃಹಧಿಕದಲ್ಲಿ ವಿಧಾನ ಇದೆ ವಿಧಾನ ಇಲ್ಲ ಅಂದರೆ ಹೇಗೆ ಅಂದರೆ ಅದೊಂದು ಯಜ್ಞ ಎಂಬ ಅನುಸಂಧಾನದಿಂದ ಮಾಡುವುದಕ್ಕೋಸ್ಕರ ಅದರ ಬಗ್ಗೆ ವಿಧಾನ ಆದರೆ ಯಜ್ಞಾದಿಗಳ ಅನುಸಂಧಾನ ಇಲ್ಲದೆ ಕೇವಲ ಸುಖಕ್ಕಾಗಿ ಮಾಡುವ ಭೋಗಾದಿಗಳ ಬಗ್ಗೆ ವಿಧಾನ ಆಗಬೇಕು ಅದು ರಾಗತಃ ಪ್ರವೃತ್ತಿ ಶಾಸ್ತ್ರದಲ್ಲಿ ಹೇಳಿಲ್ಲ ಸ್ವರಾಗ್ರಹೈಹಿ ಅಸುರಾವೃತ್ತಿರಿಷ್ಟ ಅದಕ್ಕೆ ವ್ಯಾಖ್ಯಾನಕಾರರು ಹಸುಬಿರಿತಾರೆ ಶ್ರೀನಿವಾಸ ತೀರ್ಥ ಸ್ವರಾಗ್ರಹ ಗ್ರಹ ಅಂದರೆ ಪಾತ್ರೆ ಸುರಾಗ್ರಹೈಹಿ ಮದ್ಯಪಾತ್ರಗಳನ್ನು ತೆಗೆದುಕೊಂಡು ಮನಸ್ಸಿಗೆ ಬಂದಂತೆ ಮದ್ಯಪಾನಾದಿಗಳನ್ನು ಮಾಡುವುದು ಅದು ಆಸುರಿ ವೃತ್ತಿಯೇ ಇದಕ್ಕೆ ಹೊರತಾಗಿ ಮಾಡುವ ಮದ್ಯಪಾನ ಮಾಂಸಭಕ್ಷಣ ಇದು ಆಸುರಿ ವೃತ್ತಿ ರಾಕ್ಷಸ ವೃತ್ತಿ ಅದನ್ನು ಮಾಡಬಾರದು ಸರಿ ಇನ್ನು ಪಶುಗಳ ಹಿಂಸೆಯನ್ನು ಮಾಡುವುದು ಅದು ವಿಹಿತವೋ ಅಲ್ಲವೋ ಅಂತ ಹಿಂಸೆ ಇದು ವಿಹಿತ ಅಲ್ಲವೇ ಅಲ್ಲ ಆದರೆ ಕೆಲವು ಯಜ್ಞಗಳಲ್ಲಿ ಆಲಂಬನ ಅಂತಾರೆ ಯಜ್ಞೇಶ್ವಾಲಂಭನಂ ಪ್ರೋಕ್ತ ದೇವತೋದ್ದೇಶತಃ ಪಶೋ ಹಿಂಸಾ ನಾಮ ತದನ್ಯತ್ರ ತಸ್ಮಾತ್ನಾಂ ನಾಚರೇದ್ಭುತ ಹಿಂಸೆ ಬೇರೆ ಆಲಂಬನ ಬೇರೆ ಆಲಂಬನವನ್ನು ಮಾಡೋದು ಅಂತಂದರೆ ಈಗ ಉದಾಹರಣೆಗೆ ಆತ್ಮಾಹುತಿ ಅಂತ ಮಾಡಿಕೊಳ್ತಾರೆ ಅರ್ಥಾತ್ ದೇವತೆಗಳ ದೇಶದ ರಕ್ಷಣೆಗಾಗಿ ಕ್ಷತ್ರಿಯರು ಯುದ್ಧವನ್ನು ಆಡಿ ತಮ್ಮ ಪ್ರಾಣವನ್ನೇ ರಣರಂಗದಲ್ಲಿ ಅವರ ಸಮರ್ಪಣೆ ಮಾಡ್ತಾರೆ ಯುದ್ಧದಲ್ಲಿ ಶತ್ರುಗಳ ನಾಶಕ್ಕಾಗಿ ಅಧರ್ಮದ ನಾಶಕ್ಕಾಗಿ ಧರ್ಮದ ಸ್ಥಾಪನೆಗಾಗಿ ಯುದ್ಧವನ್ನು ಆಡಿ ಯುದ್ಧದಲ್ಲಿ ಸತ್ತರೂ ಅವರಿಗೆ ಸ್ವರ್ಗವಾಗುತ್ತೆ ವೀರಸ್ವರ್ಗ ಅಂತ ಏನಿಲ್ಲ ಅವರು ಮಾಡಿದ ಬೇರೆ ಏನು ಕೆಲಸಲ್ಲ ತಾವು ಧರ್ಮದ ರಕ್ಷಣೆಗಾಗಿ ದೇಶದ ರಕ್ಷಣೆಗಾಗಿ ಯುದ್ಧವನ್ನು ಆಡಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡ ಮಾತ್ರಕ್ಕೆ ಆ ಅವರಿಗೆ ಸ್ವರ್ಗವಾಗ್ತದೆ ವೀರ ಸ್ವರ್ಗವಾಗ್ತದೆ ವ್ಯತ್ಯಾಸ ಅವರಿಗೆ ಬುದ್ಧಿ ಇದೆ ದೇಶಕ್ಕಾಗಿ ದೇಶದ ಹಿತಕ್ಕಾಗಿ ನನ್ನನ್ನು ನಾನು ಅರ್ಪಣೆ ಮಾಡಿಕೊಳ್ಳಬೇಕು ಅನ್ನುವ ಪ್ರಜ್ಞೆ ಇದೆ ತಾವೇ ತಾವು ಹೋಗಿ ಯುದ್ಧ ಆಡಿ ಸ್ವರ್ಗಕ್ಕೆ ಹೋಗ್ತಾರೆ ಪಶುಗಳಿಗೆ ಸ್ವಂತ ಬುದ್ಧಿ ಇಲ್ಲ ಅವುಗಳಿಗೆ ಹೀಗಾಗಿ ಸಮಗ್ರ ದೇಶದಲ್ಲಿ ಸುಭಿಕ್ಷೆಯಾಗಬೇಕು ಅನ್ನುವುದಕ್ಕೋಸ್ಕರ ಯಜ್ಞದಲ್ಲಿ ನಾನೇ ನಾನು ಹೋಗಿ ನನ್ನನ್ನು ನಾನು ಅರ್ಪಣೆ ಮಾಡಿಕೊಳ್ಳಬೇಕು ಇದರಿಂದ ಒಳ್ಳೆಯದಾಗತ್ತೆ ಅನ್ನೋದು ಅವುಗಳಿಗೆ ಗೊತ್ತಿಲ್ಲ ಆದರೆ ಪ್ರಜ್ಞೆ ಇದ್ದ ಈ ಮಾನವರು ಯಜ್ಞದಲ್ಲಿ ಅವುಗಳನ್ನು ಹೇಳಿದ ಕ್ರಮದಲ್ಲಿ ಆಹುತಿಯನ್ನಾಗಿ ನೀಡುವುದರಿಂದ ಅವುಗಳಿಗೆ ಸ್ವರ್ಗವಾಗುತ್ತೆ ಹೀಗಾಗಿ ಇದನ್ನು ಹಿಂಸೆ ಎಂಬ ಶಬ್ದದಿಂದ ಕರೆಯೋದಿಲ್ಲ ಆಲಂಬನ ಅಲ್ಲಿ ಹೇಗೆ ಅದನ್ನು ಆತ್ಮಾರ್ಪಣ ಅಂತ ಕರೀತಾರೆ ಹಾಗೆ ಇದು ಆಲಂಬನ ಆಲಂಬನ ಅಂದರೆ ಮುಟ್ಟಿಸೋದು ಸ್ವರ್ಗವನ್ನು ಮುಟ್ಟಿಸೋದು ಸ್ವರ್ಗಕ್ಕೆ ಕಳಿಸೋದು ಆ ಪಶುವನ್ನು ಸ್ವರ್ಗಕ್ಕೆ ಕಳಿಸುವುದು ಇದು ಆಲಂಬನ ಅದು ಮಾತ್ರ ವಿಹಿತವೇ ಹೊರತು ತನ್ನ ಭೋಗಕ್ಕಾಗಿ ಪಶುಗಳ ಹಿಂಸೆಯನ್ನು ಮಾಡಿದರೆ ಅದು ಮಹಾ ನಿಷಿದ್ಧ ನರಕ ಸಾಧನ ಯಾವ ಪಶುಗಳ ಹಿಂಸೆಯನ್ನು ಮಾಡಿರ್ತಾನೋ ಅದೇ ಪಶುಗಳು ಇವನಿಗಾಗಿ ಕಾಯ್ತಾ ಇರ್ತವೆ ಇವನನ್ನು ಹರಿದುಕೊಂಡು ತಿಂತವೆ ಇವನು ಸತ್ತ ಮೇಲೆ ಆದ್ದರಿಂದ ಅಂತಹ ಪಶುಹಿಂಸೆಯನ್ನು ಮಾಡಬಾರದು ತಸ್ಮಾತ್ ತಾಂ ನಾಚರೇದ್ಭುತ ಪಶುಹಿಂಸೆಯನ್ನು ಎಂದೆಂದೂ ಮಾಡಬಾರದು ಯಥೋ ಯಜ್ಞೇ ಮೃತ ಊರ್ಧ್ವಂ ದೈವೇಚ ಪೈತ್ರಿಕೆ ಚ ಪೈತ್ರಿಕೆ ದೇವಯಜ್ಞ ಪಿತೃಯಜ್ಞದಲ್ಲಿ ಮೃತವಾದ ಪಶುಗಳು ಸ್ವರ್ಗವನ್ನು ಹೊಂದುತ್ತವೆ ಆದ್ದರಿಂದ ಅದಕ್ಕೆ ಮಾರಣಾಂತ ಹೆಸರಿಲ್ಲ ಅಥೋ ಲಾಭಾದ ಆಲಭನಂ ಸ್ವರ್ಗಸ ನತು ಮಾರಣಂ ಸ್ವರ್ಗವನ್ನು ಹೊಂದುತ್ತವೆ ಸ್ವರ್ಗವನ್ನು ಹೊಂದಿಸುವುದು ಅಷ್ಟೇ ಹೊರತು ಕೊಲ್ಲುವುದಲ್ಲ ಕೊಲ್ಲುವುದು ಮಾತ್ರ ನಿಷಿದ್ಧವೇ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಯದಘ್ರಾಣ ಭಕ್ಷೋ ವಿಹಿತ ಸುರ ಇದರರ್ಥ ಹೇಳಿಯಾಗಿದೆ ತಥಾ ಪಶೋರಾಲಭನಂ ಹಿಂಸ ಏಜಾ ಪ್ರಜಯ ನರತ್ಯೈ ಇಮಂ ವಿಶು ನ ಅಜ್ಞಾನಿಗಳು ಈ ಧರ್ಮವನ್ನು ತಿಳಿದಿಲ್ಲ ಏತ್ವ ವಿಧೋ ಸಂತ ಧನಂ ಹಿ ಧರ್ಮೈಕ ಫಲಂ ಯಥಸ್ಯ ಜ್ಞಾನಂ ಸವಿಜ್ಞಾನ ಮನುಪ್ರಶಾಂತಿ ಧನ ಯಾಕೆ ದೇವರು ನಮಗೆ ಕೊಟ್ಟಿರ್ತಾನೆ ಅಂದರೆ ಧರ್ಮ ಮಾಡುವುದಕ್ಕಾಗಿ ಕೊಟ್ಟಿರ್ತಾನೆ ಧನಂ ಹಿ ಧರ್ಮೈಕ ಫಲಂ ಧರ್ಮ ಯಾಕೆ ಧರ್ಮದಿಂದ ಜ್ಞಾನ ಯತ ಜ್ಞಾನಂ ಯಾವ ಧರ್ಮವನ್ನು ಪಡೆಯುವುದರಿಂದ ಇವನಿಗೆ ಜ್ಞಾನ ಸಾಮಾನ್ಯವಾಗಿ ವಿಷ್ಣು ಸರ್ವೋತ್ತಮ ಸರ್ವತ್ರ ವ್ಯಾಪ್ತ ಇತ್ಯಾದಿ ಜ್ಞಾನ ಗುರುಗಳ ಉಪದೇಶದಿಂದ ಬರುತ್ತದೆ ಸವಿಜ್ಞಾನಂ ವಿಶೇಷ ಜ್ಞಾನ ತತ್ತತ್ಪದಾರ್ಥಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ವಿಶೇಷ ರೂಪಗಳೇನಿವೆ ಅಪ್ಸು ರಸಹ ಇತ್ಯಾದಿಯಾಗಿ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಅವುಗಳು ವಿಜ್ಞಾನ ತೇಜಶಾಸ್ಮಿ ವಿಭಾವಸವು ಜೀವನಂ ಸರ್ವಭೂತೇಶ್ ಎಲ್ಲ ಕಡೆಗೆ ದೇವರಿದ್ದಾನೆ ಇದು ಜ್ಞಾನ ಒಂದೊಂದು ವಸ್ತುಗಳಲ್ಲಿ ವಿಶೇಷ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಅದನ್ನು ತಿಳಿಯುವುದು ವಿಜ್ಞಾನ ಜೊತೆಗೆ ಇನ್ನೊಂದು ಆತ್ಮಯೋಗ್ಯ ಜ್ಞಾನ ಅದು ವಿಜ್ಞಾನ ಇವನ ಯೋಗ್ಯತಾಭಿಜ್ಞ ಗುರುಗಳು ಉಪದೇಶ ಮಾಡಿದ ರೀತಿಯಲ್ಲಿ ತನ್ನ ಯೋಗ್ಯವಾದ ಭಗವದ್ ರೂಪ ಹಾಗೂ ಅವನ ಗುಣಗಳನ್ನು ಉಪಾಸನೆ ಮಾಡುವುದು ಅದು ವಿಜ್ಞಾನ ಇದೆಲ್ಲ ದುಡ್ಡಿನಿಂದ ಬರ್ತದೆ ಏನರೀ ದುಡ್ಡಿಗೂ ಇದಕ್ಕೂ ಸಂಬಂಧ ಏನು ಅಂತ ಅನ್ಬೋದು ದುಡ್ಡಿನಿಂದ ನೇರವಾಗಿ ಕೊಂಡುಕೊಡೋದು ಸಿಗೋದಲ್ಲ ಇದು ಹಣ ಇದ್ದರೆ ಯಜ್ಞಯಾಗಾದಿಗಳನ್ನು ಮಾಡ್ತಾನೆ ತೀರ್ಥಯಾತ್ರಾದಿಗಳನ್ನು ಮಾಡ್ತಾನೆ ಅದರಿಂದ ಪುಣ್ಯ ಬರ್ತದೆ ಪುಣ್ಯ ಬರೋದರಿಂದ ಗುರುಗಳ ಸಮಾಗಮಕ್ಕೆ ಜ್ಞಾನಕ್ಕೆ ಪ್ರತಿಬಂಧಕವಾದ ಏನು ಪಾಪಗಳಿರ್ತದೆ ಅದೆಲ್ಲ ದೂರ ಹೋಗ್ತದೆ ಪಾಪಗಳು ದೂರ ಹೋದ ಮೇಲೆ ಪುಣ್ಯ ಸಿಗೋದರಿಂದ ಗುರುಗಳ ಸಮಾಗಮವಾಗಿ ಇವನಿಗೆ ಜ್ಞಾನೋದಯವಾಗತ್ತೆ ಅನುಪ್ರಶಾಂತಿ ಜ್ಞಾನ ಬಂದ ಮೇಲೆ ಶಾಂತಿ ಭಗವನ್ನಿಷ್ಠ ಭಕ್ತಿ ಬರ್ತದೆ ಆಮೇಲೆ ಅದನ್ನೇ ಆವೃತ್ತಿ ಮಾಡಿಕೊಳ್ಬೇಕು ಅನುಪ್ರಶಾಂತಿ ಶಾಂತಿ ಅಂದರೆ ಮೋಕ್ಷ ಮೋಕ್ಷ ಸಿಗುತ್ತೆ ಧನದಿಂದ ಧರ್ಮ ಧರ್ಮದಿಂದ ಜ್ಞಾನ ಜ್ಞಾನದಿಂದ ಭಕ್ತಿ ಭಕ್ತಿಯಿಂದ ಮೋಕ್ಷ ಹೀಗಾದರೆ ಆ ಧನ ಅದಕ್ಕೆ ಅಧ್ಯಕ್ಷೀಕೃತ ಕ್ಷೋಭಣಾಂತ್ ಭ ಕ್ಷೋಭಣ ಭಗವಂತ ಭಗವಂತನ ಪ್ರತ್ಯಕ್ಷಕ್ಕೆ ಸಾಧನವಾದ ಸಂಪತ್ತನ್ನು ನಮಗೆ ಕೊಡಿ ಅಂತ ಟೀಕಾಕೃತ್ಪಾದರಿಗೆ ಸತ್ಯಪ್ರಿಯ ತೀರ್ಥರು ಮಾಡಿದೆ ಪ್ರಾರ್ಥನೆ ಉಂಟು ಗೃಹೇಶು ಯುಂಜಂತಿ ಕಲೇವರಶ ಕಲೇವರಸ್ಯ ಇಷ್ಟು ಶ್ರೇಷ್ಠವಾದ ಗುಣ ಆ ಧನದಲ್ಲಿ ಇದೆ ಸಂಪತ್ತಿನಲ್ಲಿದೆ ಆದರೆ ಅಜ್ಞಾನಿಗಳು ಇದನ್ನು ತಿಳಿದುಕೊಳ್ಳದೆ ಭೋಗಕ್ಕಾಗಿ ಮಾತ್ರ ಧನವನ್ನು ಉಪಯೋಗಿಸಿ ಅವರು ಮಹಾನರಕವನ್ನ ಹೊಂತಾರೆ ಕಲೆಯವರಸ್ಯ ಅರ್ಥೇ ಗೃಹೇಶು ಯುಂಜಿ ತನ್ನ ದೇಹಕ್ಕೋಸ್ಕರ ಮನೆ ಇತ್ಯಾದಿಗಳ ವಿಷಯದಲ್ಲಿ ಮಾತ್ರ ಆ ಹಣವನ್ನು ಉಪಯೋಗ ಮಾಡುತ್ತಾರೆ ಅವರು ದುರಂತವೀರ್ಯಂ ಮೃತ್ಯುಂನ ಪಶ್ಯಂತ ಇದರಿಂದ ಆಗುವಂತಹ ಮಹಾ ನರಕ ಇದನ್ನು ಅವರು ತಿಳಿಯೋದಿಲ್ಲ ಹಾಗೆ ಮಾಡಬಾರದು ಸಂಪತ್ತನ್ನು ಸದ್ವಿನಿಯೋಗ ಮಾಡಬೇಕು ಅಂತ ಹೇಳ್ತಾರೆ ಏತ್ವನೇವಂ ವಿಧೋ ತಥಾ ಸದಭಿಮಾನಿನಃ ಪಶೂನ್ ದ್ರಹ್ಯಂತ ವಿಶ್ರಬ್ಾನ್ ಪ್ರೀತ್ಯ ಖಾದಂತೇ ತೇ ಚತಾನ್ ಇದೀಗ ಇದನ್ನೇ ಹೇಳಿದೆ ಇದನ್ನೆಲ್ಲ ತಿಳಿಯದೇ ಯಾರು ಕೇವಲ ಪಶುಹಿಂಸೆಯನ್ನು ಮಾಡ್ತಾ ಮಾಡ್ತಾ ಮಾಂಸಭಕ್ಷಣೆ ಮಾಡ್ತಾ ಇರ್ತಾರೆ ಅವರಿಗೇನಪ್ಪ ಫಲ ಅಂದರೆ ಏನಿಲ್ಲ ಸತ್ ಮೇಲೆ ಆ ಪಶುಗಳು ಇವರನ್ನು ತಿಂತವೆ ಇದೇ ಫಲ ಅವರಿಗಷ್ಟೆ ದ್ವಿಷಂತಃಪರ ಕಾಯು ಸ್ವಮಾತ್ಮನ ಹರೀಶ್ವರಂ ಸ್ವಾತ್ಮಂ ಹರಿರರೀಶ್ವರಂ ಮೃತಕೆ ಸಾುಬಂಧೇಸ್ ಬದ್ಧಸ್ನೇಹ ಪತಂತ್ಯಧ ಯಾರ್ಯಾರು ಕೆಳಗೆ ಬೀಳ್ತಾರೆ ಎಲ್ಲರೂ ಹೇಳ್ತಾ ಇದ್ದಾರವರು ಯಾರು ಪರಕಾಯೇಶು ಹರಿಂ ಈಶ್ವರಂ ಸ್ವಾತ್ಮಾನಂ ದುಷ್ಯಂತಹ ಇ ಇನ್ನೊಬ್ಬರ ದೇಹದಲ್ಲಿದ್ದ ತನ್ನನ್ನು ತಾನು ದ್ವೇಷ ಮಾಡ ಎಂಥ ಮೂರ್ಖ ಇನ್ನೊಬ್ಬರನ್ನು ದ್ವೇಷ ಮಾಡೋದು ಅಂದ್ರೇನು ನಿನ್ನ ದೇಹದಲ್ಲಿ ಬೇರೆ ಆತ್ಮ ಎಲ್ಲಿದ್ದಾನೆ ಎಲ್ಲ ದೇಹದಲ್ಲಿರೋ ಜೀವ ಒಬ್ಬನೇ ಅಲ್ಲ ಬರೀ ಜೀವ ಅಲ್ಲ ದೇವರು ಜೀವನೂ ಒಂದೇ ಎಲ್ಲರ ದೇಹದಲ್ಲಿದ್ದ ತಾನೇ ದೇವರು ಇನ್ನೊಬ್ಬರನ್ನು ದ್ವೇಷ ಮಾಡೋದು ಅಂದರೆ ತನ್ನನ್ನೇ ತಾನದ್ವೇಷ ಮಾಡಿಕೊಂಡು ಹಾಗೆ ಎಂಥ ಮೂರ್ಖರು ಅಂತ ಹೀಗೆ ಅನ್ನಿಸ್ತದೆ ಮೇಲ್ನೋಟಕ್ಕೆ ಹಾಗಾದರೆ ಏನು ಹೇಳದಾಗಾಯ್ತು ಈ ಶ್ಲೋಕದಲ್ಲಿ ಎಲ್ಲರ ದೇಹದಲ್ಲಿದ್ದ ತನ್ನನ್ನು ತಾನದ್ವೇಷ ಮಾಡೋದು ಅಂದರೆ ಜೀವ ಒಬ್ಬನೇ ಏಕಜೀವಾದ ಆದರೆ ಹಾಗೆ ಅರ್ಥ ಅಲ್ಲ ಅದು ಸರಿಯಲ್ಲ ಶಾಸ್ತ್ರಕ್ಕೆ ಸಮ್ಮತ ಅಲ್ಲ ಅದು ಯಾವ ಭಾಗವತ ಉತ್ತಮ ಮಧ್ಯಮ ಅಧಮ ಜೀವರಾಶಿಗಳಿಗೆ ವಿವಿಧ ಗತಿಯನ್ನು ಹೇಳುತ್ತದೆ ಅದೇ ಭಾಗವತ ಜೀವರಲ್ಲಿ ಭೇದ ಇಲ್ಲ ಅಂತ ಹೇಗೆ ಸಾಧ್ಯ ಹಾಗಾದರೆ ಇಲ್ಲಿ ಜೀವನನ್ನು ಹೇಳ್ತಾ ಇಲ್ಲ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಪರಕಾಯೇಶು ಬೇರೆಯವರ ದೇಹದಲ್ಲಿ ಇರುವಂತಾ ಸ್ವಾತ್ಮಾನಂ ಅಂದರೆ ಪರಮಾತ್ಮ ಅವನಿಗೆ ಸ್ವಾತ್ಮ ಅಂತ ಯಾಕೆ ಕರೀತಾರೆ ಅಂದರೆ ಸ್ವಸ್ಮಿನ್ ಆಪ್ತ ಅವನು ಇನ್ನೊಬ್ಬರ ದೇಹದಲ್ಲಿದ್ದಾನೆ ಆದರೆ ಎಲ್ಲಿಯೂ ಸ್ಥಳ ಸಿಕ್ಕಿಲ್ಲ ಅಂತ ಇನ್ನೊಬ್ಬರ ದೇಹದಲ್ಲಿ ಬಂದು ಕೂತವನಲ್ಲ ಅವನು ಸ್ವೇಮಹಿಂನಿ ಪ್ರತಿಷ್ಠಿತ ಸ್ವಮೇವ ಆಪ್ನೋತಿ ಆಧಾರತೆಯ ಸ್ವಾತ್ಮ ತಾನು ತನ್ನಲ್ಲಿ ಇದ್ದಾನೆ ಅಷ್ಟೇ ದೇವರು ದೇಶ ದೇಶದಲ್ಲಿದ್ದಂತೆ ಈ ಸ್ಪೇಸ್ ಎಲ್ಲಿದೆ ಈ ಸ್ಪೇಸ್ ಈ ಟೇಬಲ್ ಮೇಲಿದೆ ಹಾಗಾದ್ರೆ ಟೇಬಲ್ ತೆಗೆದ್ರೆ ಈ ಸ್ಪೇಸ್ ಬಿದ್ದು ಹೋಗ್ತದೆ ಸ್ಪೇಸ್ ಇದ್ದಲ್ಲೇ ಇರ್ತದೆ ಸ್ಪೇಸ್ನೊಳಗೆ ಟೇಬಲ್ ಇದೆ ಟೇಬಲ್ ಮೇಲೆ ಸ್ಪೇಸ್ ಇಲ್ಲ ಸ್ಪೇಸ್ ಎಲ್ಲಿದೆ ಹಾಗಾದರೆ ತನ್ನೊಳಗೆ ತಾನಿದೆ ಅಷ್ಟೇ ಬೇರೆ ಉತ್ತರನೇ ಇಲ್ಲ ಅದಕ್ಕೆ ಹೇಗೋ ಹಾಗೆ ಭಗವಂತ ಎಲ್ಲಿದ್ದಾನೆ ಅಂದರೆ ತನ್ನೊಳಗೆ ತಾನಿದ್ದಾನೆ ದೇವರು ಆದರೆ ನಿಯಾಮಕನಾಗಿ ಇನ್ನೊಬ್ಬರಲ್ಲಿ ಸನ್ನಿಹಿತನಾಗಿದ್ದಾನೆ ಹೊರತು ಆಧಾರಾಂತ ಇನ್ನೊಬ್ಬರನ್ನು ಆಶ್ರಯಿಸಿದವನಲ್ಲ ಪರಕಾಯೇಶು ಇನ್ನೊಬ್ಬರ ದೇಹದಲ್ಲಿ ನಿಯಾಮಕತೆಯ ಇದ್ದರೂ ಸ್ವಾತ್ಮಾನಂ ತನ್ನನ್ನೇ ತಾನು ಆಶ್ರಯಿಸಿಕೊಂಡು ಭಗವಂತ ಅಂತಹ ಈಶ್ವರಂ ಸರ್ವನಿಯಾಮಕನಾದ ಹರಿಂ ಪರಮಾತ್ಮನನ್ನು ಯಾರು ದ್ವೇಷ ಮಾಡ್ತಾರೋ ಅವರು ಮೃತಕೇ ಸಾನುಬಂಧೇಸ್ಮಿನ್ ಬದ್ಧಸ್ನೇಹ ಶವದಂತೆ ಇರುವಂತಹ ಈ ಪಾಂಚಭೌತಿಕ ಶರೀರದಲ್ಲಿ ಭಾರೀ ಪ್ರೀತಿಯನ್ನು ಮಾಡಿ ಇದನ್ನೇ ಪೂಜೆ ಮಾಡಿಕೊಂಡು ಇದರ ಆರಾಧನೆಯನ್ನೇ ಮಾಡುತ್ತಾ ದೇಹದ ಅಲಂಕಾರದಲ್ಲಿಯೇ ಆಸಕ್ತರಾದವರು ಯಾರೋ ಅವರು ಅಧಃಪತಂತಿ ಅಧೋಗತಿಯನ್ನು ಹೊಂದುತ್ತಾರೆ ಇದರರ್ಥ ಇನ್ನೊಬ್ಬರ ದೇಹದಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ತಿಳಿದು ಅವನನ್ನು ಆಧರಿಸಬೇಕು ಗೌರಿಸಬೇಕು ಸಮಾನರಾಗಿದ್ದರೆ ಸ್ನೇಹ ಮಾಡಬೇಕು ಅಧಮರಾಗಿದ್ದರೆ ದಯೆ ಮಾಡಬೇಕೇ ಹೊರತು ದ್ವೇಷವನ್ನು ಮಾಡಬಾರದು ಅಂತ ಅರ್ಥ ಸ್ವಾತ್ಮಾನಂ ಸ್ವಸ್ಮಿನ್ನ ಆಪ್ತಂಚ ಆಪ್ತತ್ವಾನ ಆತ್ಮಶಬ್ಧೋಕ್ತಂ ಸ್ವಸ್ಮಿನ್ನ ಬಿ ಪರೇಶು ಚ ತನ್ನಲ್ಲಿಯೂ ಪರಮಾತ್ಮ ತಾನು ವ್ಯಾಪ್ತನಾಗಿದ್ದಾನೆ ಬೇರೆಯವರಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಆದ್ದರಿಂದ ಆತ್ಮಶಬ್ಧವಾಚ್ಯ ಹೀಗೂ ಅರ್ಥ ಸಾಧಾರ ಅಂತೂ ಒಂದು ಅರ್ಥವನ್ನು ವ್ಯಾಖ್ಯಾನಕಾರರು ಮಾಡಿದ್ದಾರೆ ಇನ್ನೊಂದು ನನ್ನಲ್ಲಿಯೂ ಇನ್ನೊಬ್ಬರಲ್ಲಿಯೂ ಇರುವ ದೇವರು ಒಬ್ಬನೇ ನನಗೆ ಪ್ರೇರಕನೇ ಅವನಿಗೆ ಪ್ರೇರಕ ನನ್ನಪ್ಪನೇ ಅವನ ಅಪ್ಪ ನನ್ನ ತಾಯಿಯಾದ ದೇವರೇ ಅವನ ತಾಯಿ ಹಾಗಾದರೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಇರಬೇಕು ಎಂಬ ಭಾವನೆಯಿಂದ ಎಲ್ಲ ಸಜ್ಜನರಲ್ಲಿಯೂ ಪ್ರೇಮವನ್ನ ಮಾಡಬೇಕು ದ್ವೇಷವನ್ನು ಮಾಡಬಾರದು ಜೀವಾದನ್ಯಂ ನಪಶ್ಯಂತಿ ಶ್ರುತ್ವೈವಂ ವಿದ್ವಿಷಂತಿ ಆ ಜೀವಾತಿರಿಕ್ತನಾದ ಸರ್ವೋತ್ತಮನಾದ ಪರಮಾತ್ಮನನ್ನು ತಿಳಿಯೋದಿಲ್ಲ ದ್ವೇಷ ಮಾಡ್ತಾರೆ ದ್ವೇಷ ತಕ್ಷಣ ನಾವೇನು ದೇವರನ್ನು ದ್ವೇಷ ಮಾಡೋದೇ ಇಲ್ಲ ಅಂತ ಅನ್ನಬಾರದು ಆ ದ್ವೇಷ ಏನು ಅಂತ ನಾನು ಮೊದಲೇ ಹೇಳಿದ್ದೇನೆ ದೇವರಲ್ಲಿ ಐಕ್ಯ ಚಿಂತನೆ ಮಾಡುವುದು ಸಾಮ್ಯ ಚಿಂತನೆ ಮಾಡುವುದು ಭಗವದ್ಭಕ್ತರ ದ್ರೋಹ ಮಾಡುವುದು ಇವೆಲ್ಲವೂ ದ್ವೇಷವೇ ಏತ ಸ್ವಮ ಅಸುರಾನ್ವಿ ಅಸುರಾನ್ವಿಧ್ಯೆ ಲಕ್ಷಣೈ ಪುರುಷಾರ್ಧಮಾನ್ ಯಾರು ತನ್ನಲ್ಲಿ ಇನ್ನೊಬ್ಬರಲ್ಲಿ ವ್ಯಾಪ್ತನಾದ ತನ್ನಲ್ಲಿಯೇ ತಾನು ಆಶ್ರಿತನಾಗಿ ಇರುವಂತಾ ಸರ್ವನಿಯಾಮಕನಾದ ಭಗವಂತನನ್ನು ದ್ವೇಷ ಮಾಡುತ್ತಾರೆ ಅವನ ಭಕ್ತರನ್ನು ದ್ವೇಷ ಮಾಡುತ್ತಾರೋ ಅವರನ್ನು ಅಸುರರು ಎಂಬುದಾಗಿ ತಿಳಿಯಿರಿ ಅವರಿಗೆ ಎಂದಿಗೂ ಸದ್ಗತಿ ಆಗುವುದಿಲ್ಲ ಎ ಕೈವಲ್ಯ ಸಂಪ್ರಾಪ್ತಃ ಯೇಚಾತೀತಾಶ್ಚ ಮೂಢತಾಂ ತ್ರೈವರ್ಗಿಕಾಭಿಜನ್ಮಾನ ಆತ್ಮನ ಪಾತಯಂತಿ ತೇ ಯಥಾರ್ಥ ಜ್ಞಾನವನ್ನು ಪರಮಾತ್ಮ ಕೇವಲ ಸರ್ವೋತ್ತಮ ಅಂತ ತಿಳಿಯದೆ ಯಥಾರ್ಥ ಜ್ಞಾನವನ್ನು ಪಡೆದುಕೊಳ್ಳದೇ ಇದ್ದವರು ಮೂಢತಾಂಚ ಅತೀತಾ ಈ ಪೂರ್ಣ ಅಜ್ಞಾನಿಗಳೂಂತೂ ಅಲ್ಲ ಮಧ್ಯಸ್ಥರು ದೇವರನ್ನು ಸರ್ವೋತ್ತಮ ಎಂಬ ಯಥಾರ್ಥ ಜ್ಞಾನವನ್ನೂ ಪಡೆದುಕೊಂಡಿಲ್ಲ ಏನೂ ಗೊತ್ತಿಲ್ಲ ಪಶುಗಳಂತೆ ಮೂಢರೂ ಅಲ್ಲ ಅಂತಹ ಮಧ್ಯಸ್ಥರಾದವರು ಯಾರೋ ತ್ರೈವರ್ಗಿಕಾಭಿವ ಜನ್ಮಾನಹ ಅವರು ಆತ್ಮಾನಂ ಪಾತೆಯಂತಿ ನರಕದಲ್ಲಿ ತಮ್ಮನ್ನು ತಾವೇ ಹಾಕಿಕೊಳ್ಳುತ್ತಾರೆ ಏತತ್ರಾತ್ಮಹನೋ ಅಶಾಂತಹ ಅಜ್ಞಾನೇ ಜ್ಞಾನಮಾನಿನಃ ಸೀದಂತ್ಯಕೃತಕೃತ್ಯವೈ ಕಾಲಧ್ವಸ್ತ ಮನೋರಥ ಇನ್ನ ಯಾರು ಆತ್ಮಹನಃ ಆತ್ಮಹತ್ಯೆ ಮಾಡುವವರು ಆತ್ಮ ಅಂದರೆ ಪರಮಾತ್ಮ ಪರಮಾತ್ಮನನ್ನೇ ಹತ್ಯೆ ಮಾಡುವವರು ದ್ವೇಷ ಮಾಡುವವರಿದ್ದಾರೆ ಅಂಥವರು ಅಶಾಂತಹ ಭಗವಂತನಲ್ಲಿ ಭಕ್ತಿ ಇಲ್ಲ ಅಜ್ಞಾನವನ್ನೇ ವಿಪರೀತ ಜ್ಞಾನವನ್ನೇ ಯಥಾರ್ಥ ಜ್ಞಾನ ಅಂತ ನಂಬಿರುತ್ತಾರೆ ತಮಗೇನು ವಿಪರೀತ ಜ್ಞಾನ ಇದೆ ಜ್ಞಾನ ವಿರುದ್ಧವಾದ ಅಜ್ಞಾನ ವಿಪರೀತ ಜ್ಞಾನ ಅದನ್ನೇ ಯಥಾರ್ಥ ಜ್ಞಾನ ಅಂತ ದುರಾಗ್ರಹದಿಂದ ತಿಳಿದಿರ್ತಾರೋ ಅಂತಹ ವ್ಯಕ್ತಿಗಳು ಮಾತ್ರ ಅವರು ತಮಸ್ಸಿಗೆ ಹೋಗ್ತಾರೆ ಬರೀ ನರಕಕ್ಕಲ್ಲ ಸೀದಂತೆ ಕೃತಕೃತ್ಯ ವೈ ಕಾಲಧ್ವಸ್ತ ಮನೋರಥಾಹ ಕಾಲನಾಮಕ ಪರಮಾತ್ಮನಿಂದ ಅವರ ಎಲ್ಲ ಮನೋರಥಗಳು ತಿರಸ್ಕೃತವಾಗ್ತದೆ ನಾವು ಮಹಾಭೋಗವನ್ನು ಮಾಡಿ ಹೀಗೆ ಅನಂತ ಕಾಲದವರೆಗೆ ಸುಖವಾಗಿರುತ್ತೇವೆ ಅಂತ ಅವರು ಆಶೆ ಇಟ್ಟುಕೊಂಡಿರ್ತಾರೆ ಆದರೆ ಒಂದು ಹಂತದಲ್ಲಿ ಅವರಿಗೆ ಭೋಗವನ್ನು ಕೊಟ್ಟು ನಂತರದಲ್ಲಿ ಅವರನ್ನ ತಮಸ್ಸಿಗೆ ಹಾಕಿ ಅವರ ಎಲ್ಲ ಮನೋರಥಗಳನ್ನು ದೇವರು ಹಾಳು ಮಾಡಿಬಿಡ್ತಾನೆ ಹಿತ್ವ ಅತ್ಯಾಯಾಸ ರಚಿತ ಗ್ರಹಾಪತ್ಯ ಸುಹೃತ್ಶ್ರಿಯ ತಮೋ ವಿಶಂತಿ ಅನುಚ್ಛ್ವಾಸಂ ವಾಸುದೇವ ಪರಾಂಗುಖ ಭಗವದ್ಭಕ್ತರಾಗದೆ ಭಗವಂತನಿಗೆ ಪರಾಂಗುಖರಾದವರು ಯಾರೋ ಅವರು ಅತ್ಯಾಯಾಸರಹಿತ ಗ್ರಹಾಪತ್ಯ ಸುಹೃತ್ಶ್ರಿಯ ಹಿತ್ವ ಎಷ್ಟು ಕಷ್ಟ ಒಂದು ಮನೆ ಕಟ್ಟಬೇಕು ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಆಯಾಸದಿಂದ ರಚಿತವಾದಂತಹ ಮನೆ ಮಕ್ಕಳು ಗೆಳೆಯರು ಬಂಧುಗಳು ಬಾಂಧವರು ಸಂಪತ್ತು ಎಲ್ಲವನ್ನೂ ಬಿಟ್ಟು ಪರಿತ್ಯಾಗ ಮಾಡಿ ಅವರು ಐಹಿಕ ಪಾರತ್ವಿಕ ಭೋಗಗಳಿಂದಲೂ ವಂಚಿತರಾಗಿ ತಮಸ್ಸಿಗೆ ಹೋಗ್ತಾರೆ ಎಂಥ ತಮಸ್ಸು ಅಂದರೂ ಅನುಚ್ಛಾಸಂ ಶ್ವಾಸ ಬಿಡ್ತೀನಿ ಅವಕಾಶ ಇರೋದಿಲ್ಲ ಅಷ್ಟು ದುಃಖ ಅಂತಹ ದುಃಖದಿಂದ ಕೂಡಿದ ತಮಸ್ಸಿಗೆ ಹೋಗ್ತಾರೆ ಕಸ್ಮಿನ್ ಕಾಲೇ ಸ ಭಗವಾನ್ ಕಿಂವರಣೀದೃಶೋ ನೃಭಿ ನಾಂನಾ ವಾಕ್ಯ ವಿಧಿನ್ನ ಪೂಜ್ಯತೆ ತದಿಹೊಚ್ಚ ನಿಮಿರಾಜರು ಕೇಳುತ್ತಾರೆ ಪರಮಾತ್ಮನನ್ನು ಯಾವ ಕಾಲದಲ್ಲಿ ಯಾವ ಬಣ್ಣದ ದೇವರನ್ನು ಉಪಾಸನೆ ಮಾಡುತ್ತಾರೆ ಅವನು ಹೇಗಿರ್ತಾನೆ ಎಂಥ ಜನ ಯಾವ ವಿಧಾನ ಯಾವ ಹೆಸರು ಇದನ್ನೆಲ್ಲ ತಿಳಿಸಿಕೊಡಿ ಕರಭಾಜನ ಉವಾಚ ಕರಭಾಜನ ಅನ್ನುವರು ಕೊನೆಯದಾಗಿ ಹೇಳುತ್ತಾರೆ ನೋಡು ಕೃತತ್ರೇತರಂಚ ಕಲಿರಿತ್ತೇಷು ಕೇಶವ ನಾನಾವರಣಕಾರೋ ನಾನೇಜ್ಯತೆ ಕೃತತ್ರೇತ ದ್ವಾಪರ ಕಲಿ ನಾಲ್ಕು ಯುಗಗಳು ನಾಲ್ಕು ಯುಗಗಳಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಸರ್ವೋತ್ತಮತ್ವೇನೆ ಪೂಜ್ಯನಾದವನು ಸಂಶಯ ಇಲ್ಲ ಬ್ರಹ್ಮರುದ್ರಗಳಿಗೆ ರುದ್ರರಿಗೆ ಪ್ರೇರಕನಾದ ಪರಮಾತ್ಮ ಅವನೇ ಪೂಜ್ಯ ಆದರೆ ಬಣ್ಣಗಳು ಬೇರೆ ಹೆಸರು ಬೇರೆ ಆಕೃತಿ ಬೇರೆ ವಿಧಾನಗಳು ಬೇರೆ ಅಷ್ಟೇ आर पूज्यन व्यक्ति मात्रने अ हे सामा बेरे वर्ण परमात्म पूजेबारू इत्यादि अभिप्रायवल कृते शुक्ल कृतयुग शुक्लर्णव परमात्म पूजय भगवंतन चिंतम शुक्लर्णव परमात्म ध्यानवर चतुर्बाहु नाकु बाहुल जटिल वल जट वल नारुट्टे उठंत ಜಟಾಧಾರಣ ಮಾಡಿದ ಕೃಷ್ಣಾಜನ ಯಜ್ಞೋಪವೀತ ಅಕ್ಷಮಾಲ ಮತ್ತು ದಂಡ ಕಮಂಡಲು ಈ ಎಲ್ಲ ವೇಷವನ್ನು ಧಾರಣ ಮಾಡಿದ ಶುಕ್ಲವರ್ಣನಾದ ನಾಲ್ಕು ಬಾಹು ಆಕೃತಿ ಶುಕ್ಲ ವರ್ಣ ಈ ತರಹದ ವೇಷ ಇವುಗಳಿಂದ ಯುಕ್ತನಾದ ಯೋಗಿ ವೇಷದಲ್ಲಿರುವಂತಹ ಭಗವಂತನ ಚಿಂತನವನ್ನು ಮಾಡುತ್ತಾರೆ ಕೃತಯುಗದಲ್ಲಿರುವಂತಹ ಜನ ನಾರಾಯಣನ ರೂಪ ಧ್ಯ ಮಾಡುವಂತೆ ತಪಸ್ಸು ಮಾಡುವಂತೆ ಬದರಿಯಲ್ಲಿ ನೀವು ನೋಡುತ್ತೀರಲ್ಲ ಹಾಗೆ ಜಟಾಧಾರಣ ಧಾರಣ ಮಾಡಿ ಕೃಷ್ಣಾಜೀನಾಗಳನ್ನು ಧಾರಣ ಮಾಡಿ ಒಬ್ಬ ಋಷಿ ಯೋಗಿ ಹೇಗೆ ಕುಳಿತಿರಬೇಕೋ ಹಾಗೆ ಕುಳಿತ ಭಗವಂತನ ಚಿಂತನವನ್ನು ಮಾಡುತ್ತಾರೆ ಕೃತಯುಗದಲ್ಲಿದ್ದ ಜನ ಆಗಿರುವ ಮನುಷ್ಯರು ಯಾರಿಗೂ ಕಾಮಕ್ರೋಧಾದಿಗಳು ಇರೋದೇ ಇಲ್ಲ ಮನುಷ್ಯ ಅಸ್ತು ತದಾಶಾಂತ ಎಲ್ಲರೂ ಭಗವನ್ನಿಷ್ಠರು ವೈರ ಇಲ್ಲ ಪ್ರೇಮ ಇದೆ ಎಲ್ಲರಲ್ಲಿಯೂ ಸಮಾನನಾದ ಪರಮಾತ್ಮನನ್ನ ಕಾಣುತ್ತಾರೆ ಯಜಂತಿ ತಪಸಾ ದೇವಂ ಶಮೇನ ಚ ದಮೇನ ಚ ತಮಗಿರುವಂತಹ ಮನೋ ನಿಗ್ರಹ ವಿಷ್ಣುಭಕ್ತಿ ಇಂದ್ರಿಯ ನಿಗ್ರಹ ಇವುಗಳಿಂದಲೇ ದೇವರನ್ನು ಪೂಜೆ ಮಾಡುತ್ತಾರೆ ಶಮದಮಾದಿಗಳೇ ಪೂಜಾ ಸಾಧನಗಳವರಿಗೆ ಇವುಗಳನ್ನೇ ಪರಮಾತ್ಮನಿಗೆ ಫಲಪುಷ್ಪಾದಿಗಳ ರೂಪದಲ್ಲಿ ಅರ್ಪಣೆಯನ್ನು ಮಾಡುವಂತಹ ಮಹಾನುಭಾವರು ಪ್ರಸಿದ್ಧ ಪೂಜೆಯನ್ನು ಮಾಡೋದಿಲ್ಲ ಅನ್ನುವುದರೊಳಗೆ ತಾತ್ಪರ್ಯ ಅಲ್ಲ ಶಮದಮಾದಿಗಳು ವಿಶೇಷವಾಗಿ ಅವರಲ್ಲಿ ಇರುತ್ತದೆ ಅದನ್ನು ಪ್ರಧಾನವಾಗಿ ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ ಅದಿಲ್ಲ ಅನ್ನೋದಕ್ಕೆ ಬೇರೆ ನಾವು ಅರ್ಪಣೆ ಮಾಡಬೇಕಾಗತ್ತೆ ಹಂಸ ಸುಪರ್ಣ ವೈಕುಂಠ ಧರ್ಮ ಯೋಗೇಶ್ವರ ಅಮಲಃ ಈ ಹೆಸರಿನಿಂದ ವಿಶೇಷವಾಗಿ ಪರಮಾತ್ಮನನ್ನ ಕರೆಯೋದು ಆವಾಗ ರಾಮಕೃಷ್ಣ ಇತ್ಯಾದಿ ಹೆಸರುಗಳಿಗಿಂತಲೂ ವಿಶೇಷವಾಗಿ ಹಂಸ ಸುಪರ್ಣ ವೈಕುಂಠ ಹಂಸ ದೋಷಗಳನ್ನು ಹನನ ಮಾಡಿ ಯಾವಾಗಲೂ ಸಾರರೂಪನಾಗಿ ಸರ್ವೋತ್ತಮನಾಗಿರುವ ಹಂಸ ಸುಪರಣ ಅಂದರೆ ಆನಂದ ಸುಅತಿಯಾಗಿ ಪರ ಉತ್ತಮವಾದ ಆನಂದ ಇರುವ ಪರಮಾತ್ಮ ಸುಪರ್ಣ ಎಂದಿಗೂ ಕುಂಠಿತನಾಗದೇ ಇರುವ ಭಗವಂತ ವೈಕುಂಠ ಧಾರಕನಾದ ಧರ್ಮ ಎಲ್ಲರಿಗೂ ಉಪಾಯಗಳನ್ನು ಜ್ಞಾನೋಪಾಯಗಳನ್ನು ಒದಗಿಸಿಕೊಡುವ ಯೋಗೇಶ್ವರ ಅಮಲ ಕ ಚಿಂತಾಸಂತಾಪಾತಿ ದೋಷಗಳಿಂದ ದೂರ ಈಶ್ವರ ಸರ್ವನಿಯಾಮಕ ಪುರುಷ ಪೂರ್ಣಷಡ್ಗುಣ ಅವ್ಯಕ್ತ ಭಕ್ತಿಯಿಂದ ತನ್ನನ್ನು ಭಜಿಸದೇ ಇದ್ದವರಿಗೆ ವ್ಯಕ್ತನಾಗದೇ ಇದ್ದವ ತನ್ನ ಅನುಗ್ರಹದಿಂದ ಮಾತ್ರ ವ್ಯಕ್ತನಾಗುವವ ಪರಮಾತ್ಮ ಸರ್ವೋತ್ತಮನಾದ ಚೇತನ ಭಗವಂತ ಎಂಬುದಾಗಿ ಅವನನ್ನು ಉಪಾಸನೆ ಮಾಡ್ತಾರೆ ತ್ರೇತಾಯುಗ ಆಗ ವೇದಗಳೆಲ್ಲ ಮೂಲವೇದ ಅಂತ ಒಂದೇ ಇತ್ತು ಮೂಲವೇದಿಂದ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದರು ತ್ರೇತಾಯಾಮ್ ರಕ್ತವರ್ಣೋಸೌ ಚತುರ್ಬಾಹುಸ್ಮೇಖಲ ತ್ರೇತಾಯುಗದಲ್ಲಿ ರಕ್ತವರ್ಣ ನಾಲ್ಕು ಬಾಹುಗಳಿಂದ ಯುಕ್ತನಾದ ಪರಮಾತ್ಮನನ್ನೇ ಪೂಜೆ ಮಾಡ್ತಾರೆ ತ್ರಿಮೇಖಲಃ ಮೂರು ಮೇಖಲಾಗಳು ಅವುಗಳನ್ನು ಮೌಂಜಿ ಅದನ್ನು ಧಾರಣ ಮಾಡಿದವನು ಹಿರಣ್ಯಕೇಶ ಬಂಗಾರದ ಬಣ್ಣದ ಕೇಶ ಮೊದಲಾದ ಎಲ್ಲ ಅವಯವಗಳಿಂದ ಯುಕ್ತನಾದವನು ತ್ರೈ್ಯಾತ್ಮ ಆವಾಗ ಆರುವೇದ ಯಜುರ್ವೇದ ಸಾಮವೇದ ಅಂತ ವಿಭಾಗ ಆ ಮೂರು ವಿಭಾಗಗಳಿಂದ ಭಗವಂತನ ಯಾಕೆಂದರೆ ಮೊದಲಿಗಿದ್ದಷ್ಟು ಶಕ್ತಿ ಇಲ್ಲ ಕಡಿಮೆಯಾಯಿತು ಮೂಲವೇದಿಂದ ಭಗವಂತನನ್ನು ಭಜನೆ ಮಾಡುವಷ್ಟು ಶಕ್ತಿ ಇಲ್ಲದೇ ಇದ್ದಾಗ ತ್ರೈ್ಯಾತ್ಮ ವೇದತ್ರಯಗಳಿಂದ ಅವರವರ ಯೋಗ್ಯತಾನುಸಾರೇಣ ಪರಮಾತ್ಮನ ಸ್ತೋತ್ರವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದರು ಸೃಕ್ಷ್ರುವಾದ್ಯುಪಲಕ್ಷಣ ಸೃಕ್ಷರುವಾದಿಗಳಿಂದ ಅಂದರೆ ಕೇವಲ ಧ್ಯಾನ ತಪಸ್ಸಿನಲ್ಲಿ ಮಗ್ನವಾದ ಭಗವಂತನ ಪ್ರತೀಕದ ಚಿಂತನೆಯನ್ನು ಮಾಡ್ತಾ ಇದ್ರು ಕೃತಯುಗದಲ್ಲಿ ಈಗ ಸೃಕ್ಷ್ರುವಾದಿಗಳನ್ನು ಧಾರಣೆ ಮಾಡಿದ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾರೆ ತ್ರೇತಾಯುಗದಲ್ಲಿ ಯಜ್ಞ ಪ್ರೇರಕನಾದ ಪರಮಾತ್ಮನನ್ನ ಯಜ್ಞಗಳಿಂದ ವಿಶೇಷವಾಗಿ ಪೂಜೆ ಮಾಡ್ತಾರೆ ತಂ ತದಾ ಮನುಜಾಹ ದೇವಂ ಸರ್ವದೇವಮಯಂ ಹರಿಂ ಎಲ್ಲ ದೇವತೆಗಳಿಗಿಂತಲೂ ಪ್ರಧಾನನಾದ ಆ ಪರಮಾತ್ಮನನ್ನು ಯಜಂತಿ ವಿದ್ಯಾ ತ್ರಯ್ಯ ಧರ್ಮಿಷ್ಠ ಬ್ರಹ್ಮವಾದಿನಃ ಋಗ್ವೇದ ಯಜುರ್ವೇದ ಸಾಮವೇದಗಳ ಮೂಲಕವಾಗಿ ಆ ಪರಮಾತ್ಮನನ್ನು ಯಜ್ಞಾಗಾದೆಗಳಿಂದ ಸಂತೋಷಪಡಿಸ್ತಾರೆ ತ್ರೇತಾಯುಗದಲ್ಲಿ ವಿಷ್ಣು ಯಜ್ಞ ಪ್ರಶ್ನಿಗರ್ಭ ಸರ್ವದೇವ ಉರುಕ್ರಮಃ ಆಗ ಬಳಸುವ ಹೆಸರುಗಳು ತ್ರೇತಾಯುಗದಲ್ಲಿ ವಿಷ್ಣು ಯಜ್ಞ ಪ್ರಶ್ನಿಗರ್ಭ ಸರ್ವದೇವ ಉರುಕ್ರಮ ವೃಷಾಕಪಿ ಜಯಂತ ಉರುಗಾಯ ಹೀಗೆಲ್ಲ ಕರೀತಾರೆ ದ್ವಾಪರಯುಗದಲ್ಲಿ ಪರಮಾತ್ಮ ಶ್ಯಾಮವರಣ ಶುಕ್ಲ ರಕ್ತ ಶ್ಯಾಮ ಪೀತವಾಸಾಹ ಪೀತಾಂಬರ ಧಾರಣ ಮಾಡಿದವನು ಶಂಖಚಕ್ರಾದಿಗಳನ್ನು ಧಾರಣ ಮಾಡಿದ ಪರಮಾತ್ಮ ಶ್ರೀವತ್ಸಾದಿ ಚಿಹ್ನಗಳಿಂದ ಯುಕ್ತನಾದ ಭಗವಂತನನ್ನು ಚಿಂತನೆ ಮಾಡುತ್ತಾರೆ ಯೋಗಿಯಂತೆ ಕೃತಯುಗದಲ್ಲಿ ಒಬ್ಬ ಯಜ್ಞ ಮಾಡುವ ಯಜಮಾನನಂತೆ ತ್ರೇತಾಯುಗದಲ್ಲಿ ರಾಜನಂತೆ ಭಗವಂತನನ್ನು ಕಾಣುತ್ತಾರೆ ದ್ವಾಪರಯುಗದಲ್ಲಿ ಮಹಾರಾಜೋಪಲಕ್ಷಣಂ ಮಹಾರಾಜರ ಚಿಹ್ನ ಛತ್ರ ಚಾಮರಾದಿಗಳಿಂದ ಯುಕ್ತನಾದ ಆ ಭಗವಂತನನ್ನು ಚಿಂತನೆ ಮಾಡ್ತಾರೆ ಯಜಂತಿ ವೇದ ತಂತ್ರಾಭ್ಯಂ ಪರಂ ಜಿಜ್ಞಾಸಭೂರಪ್ಪ ಆ ಭಗವಂತನ ಜಿಜ್ಞಾಸುಗಳು ಮೂಲವೇದಿಂದ ಮಾತ್ರ ಕೃತಯುಗದಲ್ಲಿ ಭಜನೆ ಮಾಡ್ತಾ ಇದ್ರು ಆ ವೇದದಲ್ಲಿ ಮೂರು ಭಾಗ ಮಾಡಿಕೊಂಡು ತ್ರೇತಾಯುಗದಲ್ಲಿ ಭಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ವೇದಗಳು ಮಾತ್ರ ಸಾಕಾಗದೆ ವೇದಗಳನ್ನು ಪೂರ್ಣವಾಗಿ ತಿಳಿಯಲಿಕ್ಕಾಗದೆ ಆ ವೇದಗಳ ತಿಳುವಳಿಕೆಗೆ ತಂತ್ರವನ್ನೂ ಉಪಯೋಗಿಸಿ ಪಂಚರಾತ್ರಾದಿ ಗ್ರಂಥಗಳನ್ನೂ ಉಪಯೋಗಿಸಿ ಭಗವಂತನನ್ನು ಅರ್ಥ ಮಾಡಿಕೊಂಡು ಉಪಾಸನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು ದ್ವಾಪರಯುಗದಲ್ಲಿ ಇದೆಲ್ಲವನ್ನೂ ಒಂದು ಮೊದಲಿಗೆ ಹೇಳಿದ ಹಾಗೆ ಸಾಮಾನ್ಯ ಅಷ್ಟೇ ಇದು ಹಿಂದೆ ಒಟ್ಟು ಪಂಚರಾತ್ರವನ್ನು ಯಾರು ತಿಳಿದಿದ್ದೇ ಓದಿರ್ತಾ ಇರಲಿಲ್ಲ ಗೊತ್ತೇ ಇರಲಿಲ್ಲ ಹೀಗೆಲ್ಲ ಅಭಿಪ್ರಾಯವಲ್ಲ ಅಥವಾ ಮುಂದಿನವರಿಗೆ ಸಂಬಂಧ ಇಲ್ಲ ಅಂತೂ ಅಲ್ಲ ನಮಸ್ತೆ ವಾಸುದೇವಾಯ ನಮಸ್ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ತುಭ್ಯಂ ಭಗವತೇ ನಮಃ ಈ ಎಲ್ಲ ಹೆಸರಿನಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ವಾಸುದೇವ ಸಂಕರ್ಷಣ ಪ್ರದ್ಯುಮನ ಅನಿರುದ್ಧ ನಾರಾಯಣ ಋಷಿ ಪುರುಷ ಮಹಾತ್ಮ ವಿಶ್ವೇಶ್ವರ ರಾಮ ಸರ್ವಭೂತಾತ್ಮ ಹೀಗೆಲ್ಲ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ ಇತಿ ದ್ವಾಪರ ಉರ್ವೀಶಸ್ತು ಬಂತಿ ಜಗದೀಶ್ವರಂ ಕಲಿಯುಗದಲ್ಲಿ ನಾನಾ ತಂತ್ರವಿಧಾನೇನ ಕಲವು ಅಪಿ ಯಥಾಶೃಣು ಕೃಷ್ಣವರ್ಣಂ ಇಲ್ಲಿಯೂ ಕೃಷ್ಣವರ್ಣನಾದ ಪರಮಾತ್ಮನನ್ನೇ ಭಜನೆ ಮಾಡ್ತಾರೆ ಸಾಂಗೋಪಾಂಗಂ ಸ ಪಾರ್ಷದಂ ಎಲ್ಲ ಅಂಗದೇವತೆಗಳು ಮೊನ್ನೆ ದಿವಸ ಬಂದ ಹಾಗೆ ಶಂಖಚಕ್ರಾದಿಗಳು ಅಥವಾ ಅಂಗದೇವತೆಗಳು ಪರಮಾತ್ಮನದೇ ಆದ ಕೇಶವಾದಿಮೂರ್ತಿಗಳು ಉಪಾಂಗ ಬ್ರಹ್ಮಾದಿಗಳು ಪಾರ್ಷದರು ಜಯ ವಿಜಯಾದಿಗಳು ವಿಶ್ವಕ್ಸೇನಾದಿಗಳು ಇಂತಹ ಎಲ್ಲ ಪರಿವಾರದಿಂದ ಸಹಿತನಾದ ಪರಮಾತ್ಮನನ್ನು ಪೂಜೆ ಮಾಡುತ್ತಾರೆ ಜಾಸ್ತಿ ಕಲಿಯುಗದಲ್ಲಿ ಕೀರ್ತನೆಗೆ ಹೆಚ್ಚು ಮಹತ್ವ ನಾಮಸ್ಮರಣೆಗೆ ಯಜ್ಞೈಹಿ ಸಂಕೀರ್ತನಪ್ರಾಯಿ ಯಜಂತಿ ಹಿ ಸುಮೇಧ ಸಹ ಹರಿನಾಮಸ್ಮರಣೆ ಹರಿನಾಮ ಸಂಕೀರ್ತನೆ ಇದಕ್ಕೆ ಕಲಿಯುಗದಲ್ಲಿ ಪ್ರಾಶಸ್ತ್ಯ ಹೆಚ್ಚು ಮೂಲವೇದ ಅಥವಾ ಋಗ್ವೇದಾದಿ ವಿಭಾಗಗಳು ಪಂಚರಾತ್ರಾದಿ ಗ್ರಂಥಗಳು ಇವುಗಳೆಲ್ಲದರ ಅಧ್ಯಯನ ಎಲ್ಲವೂ ಕಡಿಮೆಯಾಗಿ ಭಗವಂತನ ನಾಮೋಚ್ಚಾರಣೆಗೆ ಹೆಚ್ಚು ಪ್ರಾಶಸ್ತ್ಯ ದೊರತದೆ ಅಂತಹ ನಾಮೋಚ್ಚಾರಣೆಗಳ ಮೂಲಕ ಪರಮಾತ್ಮನ ಸೇವೆಯನ್ನು ಮಾಡುವವರು ಕಲಿಯುಗದ ಜನರು ಎಷ್ಟು ಸುಲಭ ಮಾಡಿದ್ದಾರೆ ನೋಡಿ ಸುಲಭ ಪೂಜೆ ಮಾಡಿ ಧ್ಯೇಯಂ ಸದಾ ಪರಿಭವಗ್ರಮ ಅಭೀಷ್ಟ ದೋಹಂ ತೀರ್ಥಾಸ್ಪದ್ ಶಿವವಿರಿಂಚನು ತಂ ಶರಣ್ಯಂ ಭೃತ್ಯರ್ತಿಹಂ ಪ್ರಣತಾಲಿ ಪೋತಂ ವಂದಾಮಹೇ ಪುರುಷತೆ ಚರಣಾರವಿಂದಂ ಕೃಷ್ಣವರ್ಣನಾದ ಕೃಷ್ಣ ನಾಮಕ ಪರಮಾತ್ಮನ ಪೂಜೆಯನ್ನು ಮಾತ್ರ ಮಾಡುವುದಲ್ಲ ಕಲಿಯುಗದಲ್ಲಿ ರಾಮಚಂದ್ರನ ಪೂಜೆಯನ್ನು ಕಲಿಯುಗದಲ್ಲಿ ಮಾಡುವುದುಂಟು ರಾಮಮಿ ಯಜಂತೀತ್ಯಹ ಧ್ಯೇಯಮಿತಿ ಎಂದು ಶ್ರೀನಿವಾಸ ತೀರ್ಥರು ಅವತರಣಿಕೆಯನ್ನು ನೀಡುತ್ತಾರೆ ಇದು ಮುಂದಿನ ಶ್ಲೋಕದಲ್ಲಿ ರಾಮದೇವರ ಬಗ್ಗೆ ಹೇಳಿದ್ದಾರೆ ಇವೆರಡೂ ಶ್ಲೋಕಗಳು ರಾಮದೇವರ ವರ್ಣನೆಯನ್ನು ಮಾಡುವುದಕ್ಕೆ ಹೊರಟದ್ದು ಪರಿಭವಘ್ನಂ ನಮ್ಮ ಇರುವ ಎಲ್ಲ ಸಂಸಾರವನ್ನ ಪರಿಹಾರ ಮಾಡುವಂತಾ ಅಭಿಷ್ಟವಾದ ಎಲ್ಲ ಇಷ್ಟಾರ್ಥಗಳನ್ನು ವರಶಣೆ ಮಾಡುವ ತೀರ್ಥಾಸ್ಪದಂ ಎಲ್ಲ ತೀರ್ಥಗಳಿಗೆ ಜನಕನಾದಂತಹ ಪರಮಾತ್ಮ ಶಿವ ವಿರಿಂಚಿ ನುತಂ ಬ್ರಹ್ಮಾಜಿದೇವತೆಗಳಿಂದ ಸ್ತುತ್ಯನಾದ ಶರಣಾಗತ ರಕ್ಷಕನಾದ ಭಕ್ತರ ಆರ್ತಿಯನ್ನು ದುಃಖವನ್ನು ಪರಿಹರಿಸುವ ಭಕ್ತರನ್ನು ರಕ್ಷಣೆ ಮಾಡುವ ಭವಾಬ್ಧಿ ಪೋತಂ ಸಂಸಾರ ಸಾಗರಕ್ಕೆ ದೋಣೆಯಂತೆ ಇರುವಂತಾ ಆ ಭಗವಂತನ ಪಾದಕಮಲಗಳನ್ನು ನಾವು ನಮಸ್ಕಾರ ಮಾಡೋಣ ಪರಮಾತ್ಮನ ಚರಣಾರವಿಂದ ಹೇಗಿದೆ ಇದೇ ಚರಣಾರವಿಂದದಿಂದಲೇ ತೀರ್ಥಗಳೆಲ್ಲ ಬಂದದ್ದು ಬ್ರಹ್ಮಾದ ದೇವತೆಗಳು ತಲೆಗಟ್ಟಿಸುವುದು ಈ ಪಾದಕ್ಕೇನೆ ಭಕ್ತರ ದುಃಖಗಳನ್ನು ಪರಿಹಾರ ಮಾಡುವುದು ಸಂಸಾರವನ್ನು ದಾಟಿಸುವುದಕ್ಕೆ ದೋಣೆಯಂತೆ ನೌಕೆಯಂತೆ ಇದ್ದದ್ದು ಇದೇ ಪಾದ ಎಂಬುದಾಗಿ ಆ ರಾಮದೇವರ ಪಾದವನ್ನು ನಮಸ್ಕರಿಸ್ತಾರೆ ಮತ್ತೆ ಹೇಗಿದೆ ಆ ಅಂತ ಇನ್ನೊಂದು ಶ್ಲೋಕದಿಂದ ಹೇಳ್ತಾರೆ ತ್ಯಕ್ತ ಸುದೂಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀ ದೇವತಿಗಳೂ ಯಾವ ಅಯೋಧ್ಯ ಪಟ್ಟಣದ ವೈಭವದ ರಾಜ್ಯಲಕ್ಷ್ಮಿಯನ್ನು ಬಯಸಬೇಕೋ ಅಂತಹ ರಾಜ್ಯಲಕ್ಷ್ಮಿಯ ಬಗ್ಗೆ ಯಾವ ಆಶೆಯನ್ನೂ ಇಟ್ಟುಕೊಳ್ಳದಂತೆ ಇದೇ ಪರಮಾತ್ಮನ ಪಾದಗಳು ಅರಣ್ಯಕ್ಕೆ ಹೆಜ್ಜೆ ಹಾಕಿದವು ಅಂತಹ ಪಾದಗಳನ್ನು ನಾನು ನಮಿಸ್ತೇನೆ ಅಲ್ಲರಿ ದೇವತೆಗಳಿಗೆ ಅಯೋಧ್ಯಯಾಗಬೇಕಾಗ್ತದೆ ಅದಕ್ಕೆ ರಮಾಧಿಪತಿ ಸಂವಿಧಾನೇನ ಸನ್ನಿಧಾನೇನ ಬೇಕದು ಸನ್ನಿಧಾನೇನ ಸ್ವರ್ಗದ ಆಧಿಖ್ಯಾತ್ ಸ್ವರೇಪ್ಸಿತತ್ವಂ ಅಂತ ತಾಮ್ರಪರ್ಣಿ ಆಚಾರ್ಯರಂತಾರೆ ರಾಮದೇವರ ಸನ್ನಿಧಾನದಿಂದ ಅಯೋಧ್ಯ ಪಟ್ಟಣವೂ ಸ್ವರ್ಗಕ್ಕಿಂತ ಹೆಚ್ಚು ಐಶ್ವರ್ಯವನ್ನು ಸುಖವನ್ನು ಪಡೆದಿತ್ತಂತೆ ಹೀಗಾಗಿ ದೇವತೆಗಳು ನಾವು ಅಯೋಧ್ಯೆಗೆ ಬರೋಣ ಅಂತ ಬಯಸ್ತಾ ಇದ್ರು ಅಂತಹ ಅಯೋಧ್ಯೆಯನ್ನು ಪರಮಾತ್ಮ ಯಾವ ಮಮತೆಯಿಲ್ಲದೆ ಪರಮವಿರಕ್ತ ಶಿಖಾಮಣಿಯಾದ ದೇವರು ಅದನ್ನು ಪರಿತ್ಯಾಗ ಮಾಡಿ ಪಿತೃವಾಕ್ಯ ಪರಿಪಾಲನೆ ಮಾಡುವುದಕ್ಕಾಗಿ ಮುನಿಗಳ ರಕ್ಷಣೆಗಾಗಿ ಅರಣ್ಯಕ್ಕೆ ಸಾಗಿದ ಅಂತಹ ಭಗವಂತನ ಪಾದಗಳು ಧರ್ಮಿಷ್ಠ ಧರ್ಮಿಷ್ಠರಾದಂತಹ ಭಗವದ್ಭಕ್ತರಲ್ಲಿ ಯಾವಾಗಲೂ ಚಿಂತಿತವಾದ ಸನ್ನಿಹಿತವಾದ ಪಾದ ಆರ್ಯವಚಸಾಯ ದಗಾದರಣ್ಯಂ ತಂದೆಯ ಮಾತಿಗಾಗಿ ಅರಣ್ಯಕ್ಕೆ ಹೊರಟಿತು ಮಾಯಾಮೃಗಂ ದಯಿತ ಎಪ್ಸಿತ ಮನ್ವಧಾವತ್ ಸೀತಾದೇವಿ ಕೇಳಿದ್ದಕ್ಕಾಗಿ ಮಾಯಾಮೃಗವನ್ನು ತರುವುದಕ್ಕಾಗಿಯೂ ಯಾವ ಪಾದಗಳು ನಡೆದವೋ ಅರ್ಥಾತ್ ಅದೊಂದು ನಿಮಿತ್ತ ಮಾಡಿಕೊಂಡು ಸಕಲ ಸಜ್ಜನರ ರಕ್ಷಣೆಗಾಗಿ ಕುಂಭಕರ್ಣ ರಾವಣ ಮೊದಲಾದ ಅಸುರರ ಸಂಹಾರಕ್ಕಾಗಿ ಯಾವ ಪಾದಗಳು ಸಾಗಿದವೋ ಅಂತಹ ಪಾದಗಳಿಗೆ ನಾನು ನಮಸ್ಕಾರ ಮಾಡುತ್ತೇನೆ ತಕ್ವಾ ಸುಧುಸ್ತ್ಯಚ ಸುರೆಪ್ಸಿತ ರಜ್ಜಲಕ್ಷ್ಮೀಂ ಧರ್ಮಿಷ್ಠಮಾರ್ಯವಚಸಾಯದಗಾಧರಣ್ಯಂ ಮಾಯಾಮೃಗಂ ದಯಿತ ಎೇಪ್ಸಿತ ಮನ್ಮಧಾವತ್ ವಂದಾಮಹೇ ಪುರುಷತೆ ಚರಣಾರವಿಂದಂ ಏಂ ಯುಗಾನುರೂಪೋಸೋ ಭಗವಾನ್ ಯುಗವರ್ತಿಭಿ ಮನುಜೈರಿಜ್ಯತೆ ರಾಜ ಶ್ರೇಯಸಾಮೀಶ್ವರೋಹರಿ ಹೀಗೆ ಆ ಯುಗಗಳಲ್ಲಿ ಪರಮಾತ್ಮ ಯುಗಾನುಸಾರಿಗಳಾದ ಮನುಷ್ಯರಿಂದ ಪೂಜಿತನಾಗ್ತಾನೆ ಆದರೆ ಮೋಕ್ಷ ಮಾತ್ರ ಯೋಗ್ಯತಾಭಿಜ್ಞರಾದ ಗುರುಗಳು ಅವರವರಿಗೆ ಯಾವ ಮೂರ್ತಿಯನ್ನು ಉಪದೇಶ ಮಾಡ್ತಾರೋ ಆ ಮೂರ್ತಿಯನ್ನು ಉಪಾಸನೆ ಮಾಡಿದರೆ ಮಾತ್ರ ಮೋಕ್ಷ ಆಗೋದು ಧ್ರುವಂ ತಯುವ ಮುಚ್ಚೇತ ಯಾಂ ಮೂರ್ತಿಂ ಪ್ರತಿಷೇದ್ಗುರು ಶಿಷ್ಯಾಂ ಯೋಗ್ಯತಾಭಿಜ್ಞ ಶಿಷ್ಯರ ಯೋಗ್ಯತೆಯನ್ನು ತಿಳಿದ ಗುರುಗಳು ಯಾವ ಮೂರ್ತಿಯನ್ನು ಉಪದೇಶ ಮಾಡ್ತಾರೆ ನೋಡಪ್ಪ ಈ ಮೂರ್ತಿ ನಿನಗೆ ಯೋಗ್ಯವಾದದ್ದು ಇದನ್ನು ಉಪಾಸನೆ ಮಾಡುವಂತ ಅದರಿಂದಲೇ ಅವನಿಗೆ ಮೋಕ್ಷ ಹಾಗಾದರೆ ಇನ್ನುಳಿದ ಮೂರ್ತಿಗಳ ಉಪಾಸನೆಯನ್ನು ನಾವು ಮಾಡೋದೇ ಬೇಕಾಗಿಲ್ವೇ ನಮ್ಮ ಗುರುಗಳು ಬರಲಿ ಅವರು ಬಂದು ನಮಗೆ ಯಾವ ಉಪದೇಶವನ್ನು ಮಾಡ್ತಾರೋ ಮಾಡಲಿ ಆಮೇಲೆ ಮಾಡೋಣ ಅಂದರೆ ಹಾಗಲ್ಲ ವಿಗ್ರಹ ಅನಿಸ್ತು ತದ್ದುಗೇ ಅವತೀರ್ಣ ಹರಿಯರ ಆ ಆ ಯುಗಗಳಲ್ಲಿ ತ್ರೇತಾಯುಗದಲ್ಲಿ ರಾಮ ಕಲಿಯುಗದಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣ ಕೃತಯುಗದಲ್ಲಿ ನರಸಿಂಹ ಹೀಗೆ ಆ ಆ ಯುಗಗಳಲ್ಲಿ ಅವತಾರ ಮಾಡಿದ ಭಗವಂತನ ಉಪಾಸನೆಯನ್ನು ಮಾಡಿದರೆ ವಿಘ್ನ ಹಾನಿಯಾಗತ್ತೆ ಅಂದರೆ ಇವನು ತನಗೆ ಯೋಗ್ಯವಾಗಿರುವಂತಹ ಮೂರ್ತಿಯನ್ನು ತನ್ನ ಗುರುಗಳಿಂದ ಉಪದೇಶ ಪಡೆದು ಉಪಾಸನೆ ಮಾಡಬೇಕಾದದ್ದುಂಟು ಮುಂದೆ ಅದಕ್ಕೆ ಅನೇಕ ವಿಘ್ನಗಳು ಬರ್ತಾಯಿವೆ ಈಗ ಈ ಎಲ್ಲ ವಿಘ್ನಗಳ ಪರಿಹಾರ ಆಗಿ ಆದಷ್ಟು ಶೀಘ್ರದಲ್ಲಿ ನಮ್ಮ ಗುರುಗಳು ನಮಗೆ ಲಭಿಸಿ ಅವರಿಂದ ನಮ್ಮ ಸ್ವರೂಪಕ್ಕೆ ಯೋಗ್ಯವಾದ ಮೂರ್ತಿಯನ್ನ ತಿಳಿದು ಉಪಾಸನೆ ಮಾಡಬೇಕಲ್ಲ ಅಲ್ಲಿಯವರೆಗೆ ಬರುವ ಯುಗ್ನಗಳನ್ನು ಪರಿಹಾರ ಮಾಡಿ ಸಾಧನೆ ನಿರಾಕತಂಕವಾಗಿ ಸಾಗುವುದಕ್ಕೆ ಆ ಯುಗದಲ್ಲಿ ಅವತಾರ ಮಾಡಿದ ಭಗವಂತನ ಮೂರ್ತಿ ಯಾವುದೋ ಅದನ್ನು ಉಪಾಸನೆ ಮಾಡಿ ನಾವು ಯುಘ್ನ ಪರಿಹಾರ ಮಾಡಿಕೊಳ್ಳಬಹುದು ನಮ್ಮ ಯುಗದಲ್ಲಿ ಯಾರು ಅವತಾರ ಮಾಡಿಲ್ಲ ನಾವೇನು ಮಾಡೋಣ ಅಂದರೆ ತತ್ಪೂರ್ವ ಯುಗ ನಿಮ್ಮ ಯುಗದಲ್ಲಿ ಯಾರೂ ಹುಟ್ಟಿಲ್ಲ ಅಂದರೆ ಅಂದರೆ ಈ ಸಮಸ್ಯೆ ಬರೋದು ಕಲಿಯುಗಕ್ಕೆ ಮಾತ್ರ ಕಲಿಯುಗದಲ್ಲಿ ನಿಮ್ಮ ಹಿಂದಿನ ಯುಗದಲ್ಲಿ ಆಗಿರುವ ಅವತಾರವನ್ನ ನೀವು ಉಪಾಸನೆ ಮಾಡಿ ಅದು ಕೃಷ್ಣಾವತಾರ ಕೃಷ್ಣಾವತಾರವನ್ನು ವಿಶೇಷವಾಗಿ ಭಜಿಸಿ ತತ್ಪೂರ್ವ ಯುಗಜೇನ ಚ ವಿಘ್ನಹಾನಿಹಿ ಅಥವಾ ಹುಟ್ಟಿದ ಅವತಾರ ಅವತಾರ ಅಲ್ಲ ನಾವು ಹುಟ್ಟಿದ ಯುಗದಲ್ಲಿ ಪರಮಾತ್ಮನ ಅವತಾರ ಇಲ್ಲ ಹಿಂದಿನ ಅವತಾರದ್ದನ್ನು ನಾವು ಮಾಡಬೇಕಾಗಿಲ್ಲ ನರಸಿಂಹಾದಿ ಮೂರ್ತಿಗಳನ್ನು ಯಾವ ಯುಗದಲ್ಲಿ ಆದರೂ ಮಾಡಬಹುದು ನೃಸಿಂಹಮೂರ್ತಿಯಾಚ ತಥಾ ನೃಸಿಂಹಮೂರ್ತಿ ಇದೆ ಆ ನರಸಿಂಹ ರೂಪ ನಾವೇನ್ಯೇತ ಕೃತ ಯುಗದಲ್ಲಿ ಹುಟ್ಟಿಲ್ಲ ಬೇಡ ನಮ್ಮ ಹಿಂದಿನ ಯುಗ ದ್ವಾಪರ ಯುಗ ಆಗೂ ನರಸಿಂಹ ಅವತಾರ ಆಗಿಲ್ಲ ಬೇಡ ಅಂತಹ ನರಸಿಂಹ ಮೂರ್ತಿಯ ಉಪಾಸನೆ ಮಾಡಿಯೂ ವಿಘ್ನಹಾನಿಯನ್ನು ನಾವು ಯಾವ ಯುಗದಲ್ಲಿ ಆದರೂ ಮಾಡಿಕೊಡುದು ಅಥವಾ ಯಾಂಚಾನ್ಯ್ ಪ್ರತಿಷಿದ್ ಗುರುಹು ಯಾವ ಮೂರ್ತಿಯನ್ನಾದರೂ ನಿನಗೆ ವಿಘ್ನ ಬಹಳ ಇದೆಯಲ್ಲ ಪಾಠ ಪ್ರವಚನಗಳಿಗೆ ನೀನು ವರಾಹ ಉಪಾಸನೆ ಮಾಡು ಅಂತ ನಿನ್ನ ಗುರುಗಳು ಹೇಳಿದರೆ ನೀನು ವರಾಹ ರೂಪಿಯಾದ ಪರಮಾತ್ಮನ ಉಪಾಸನೆ ಮಾಡಿದರೂ ನಿನಗೆ ವಿಘ್ನಹಾನಿ ಆಗ್ತದೆ ನೀನೇ ತಿಳಿದು ನಿನಗೇನಾದರೂ ವಿಘ್ನಗಳನ್ನು ಕಳೆದುಕೊಳ್ಳಬೇಕು ಅಂತಿದ್ದರೆ ಹಿಂದಿನ ಯುಗದಲ್ಲಿದ್ದರೆ ಕೃಷ್ಣಾವತಾರದ ಉಪಾಸನೆಯನ್ನು ಮಾಡು ಅಥವಾ ನರಸಿಂಹ ಉಪಾಸನೆ ಮಾಡು ಅಥವಾ ವಿಘ್ನಹಾನಿಗಾಗಿ ನಿನ್ನನ್ನು ನೋಡಿದರೆ ನೀನು ವಾಮನನ ಉಪಾಸನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತದೆ ನೀನು ವಾಮನ ಉಪಾಸನೆ ಮಾಡುವಂತ ಹೇಳಿದರೆ ಅದರಿಂದಲೇ ನಿನಗೆ ವಿಘ್ನ ಪರಿಹಾರ ಆಗಿಬಿಡ್ತದೆ ಹೀಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ವಾಭಾವ್ಯೇ ಆದರೆ ಕಲಿಯುಗವನ್ನು ಯಾರೂ ಬೈಬೇಡಿ ಇದರಂತಹ ಭಾಗ್ಯ ಇನ್ನೆಲ್ಲಿಯೂ ಇಲ್ಲ ಸುಲಭ ಉಪಾಯ ಇದೆ ಇಲ್ಲಿ ಕಲಿಂ ಸಂಭಾಜ್ಯ ಗುಣಜ್ಞಾಸ್ತಾರ ಭಾಗಿನ ಯತ್ರ ಸಂಕೀರ್ತನಾದೇವ ಸರ್ವಸ್ವಾರ್ಥೋಭಿ ಲಭ್ಯತೆ ಎಷ್ಟು ಧ್ಯಾನ ಮಾಡಿ ಎಷ್ಟು ತಪಸ್ಸು ಮಾಡಿ ಎಷ್ಟು ಯಜ್ಞಾಗಾದಿಗಳನ್ನು ಮಾಡಿ ತಲೆ ಪಡ್ಕೊಂಡು ಪ್ರಾಚೀನರು ತಮ್ಮ ಇಷ್ಟಾರ್ಥಗಳನ್ನು ಬಡೀತಾ ಇದ್ದರು ನಮ್ಮ ಯುಗದಲ್ಲಿ ಹರೇರಾಮ ರಾಮ ರಾಮ ರಾಮರಾಮ ಹರೇ ಹರೇ ಹರೇ ಕೃಷ್ಣ ಹರೇ ಅಂತ ಸಂಕೀರ್ತನ ಮಾಡಿದರೆ ಸಾಕು ನಮ್ಮ ಇಷ್ಟಾರ್ಥಗಳೆಲ್ಲ ಸಿಕ್ಕಿಬಿಡುತ್ತದೆ ಆದ್ದರಿಂದ ಕಲಿಯುಗದಲ್ಲಿ ಇದ್ದ ನಾವೇ ಧನ್ಯರು ನಶ್ಯತಃ ಪರಮೋ ಲಾಭ ದೇಹಿನಾಂ ಭ್ರಾಮ್ಯತಾಮಿಹ ಯಥೋ ವಿಂದೇತ ಪರಮಂ ಶಾಂತಿಂ ನಶ್ಯೇತ ಸಂಸ್ಕೃತಿ ಇದಕ್ಕಿಂತಹ ಹೆಚ್ಚಿನ ಲಾಭ ಇಲ್ಲ ಪರಮಾತ್ಮನ ಕೀರ್ತನ ಅಷ್ಟು ಉತ್ತಮವಾದದ್ದು ಕೃತಾದಿಷು ಪ್ರಜಾರಾಜನ್ ಕಲವು ಇಚ್ಛಿ ಸಂಭವಂ ಯತ್ರ ಸಂಕೀರ್ತನಾ ಹರಿರ್ದಾಸ್ತ್ಯ ಸಂಭವಂ ಕಲವು ತಥಾ ಭವಿಷ್ಯಂತ ನಾರಾಯಣ ಪರಾಯಣಾ ಕುಚಿತ್ ಕುಚಿನ್ ಮಹಾರಾಜ ದ್ರಿಮಿಲೇಶು ಚ ಈ ಕೃತಾದಿಗಳಲ್ಲಿ ಹುಟ್ಟಿದ ಜನ ನಾವು ಕಲಿಯುಗದಲ್ಲಿ ಹುಟ್ಟಬೇಕಪ್ಪ ಎಷ್ಟು ಕಷ್ಟಪಟ್ಟು ನಾವು ಸಾಧನೆ ಮಾಡಬೇಕು ಸುಲಭವಾಗಿ ಸಾಧನೆ ಮಾಡಲಿಕ್ಕಾಗತ್ತಲ್ಲ ಕಲಿಯುಗದಲ್ಲಿ ಅಂತ ಅವರ ಅಪೇಕ್ಷೆ ಅದರರ್ಥ ಕಲಿಯುಗದಲ್ಲಿ ಹುಟ್ಟಿದ ನಾವು ಏನು ಕಲಿಯುಗ ಅಂತ ಬೈತಾ ಬೈತಾ ಸಾಧನೆಯನ್ನ ಬಿಟ್ಟುಕೊಡೋದಲ್ಲ ಸುಲಭವಾದ ಸಾಧನೆಗಳನ್ನು ಮಾಡಿ ನಾವು ಮಹಾಲಾಭವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತ पदपूजे भक्त मुद्राधारण स्वीकृत